ಾಪಕ ಧರ್ಮಸರ್ಮಸ್ವಿಣಿ ಅವತಾರರಿಷ್ಠಾ ರಮಕೃಷ್ಣ ವಸುದೆವಸುತಾರ್ದನ ದೇವೀ ಪರಮ ವ್ಯಾವನತ್ತಾರೌತ್ರಮಕಲ್ಮಷರಾತ್ಮಜಂ ವಂದೇ ಶುಕತೋಧಿ ಪಾಠಯ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ ಗ್ರಿತ್ತೇ ಮಹಾಭಾರತೈತರ್ಷಿಣ ಭಗವತೀ ಅಷ್ಟಾ ದಶಾಧ್ಯಾಂ ಅಂಬ ಅನುಸ ಭಗವದ್ಗೀತೆ ಭೇಷಿಣೀ <coughs> ಉಪನ್ಯಾಸದಲ್ಲಿ ನಾವು ಹದಿನೆಂಟನೆಯ ಮಂತ್ರಕ್ಕೆ ಬಂದಿದ್ದೆವು ಭಗವದ್ಗೀತೆಯ ಈ ಶ್ಲೋಕಗಳನ್ನು ಶ್ಲೋಕ ಅನ್ನೋದಕ್ಕಿಂತ ಮಂತ್ರ ಅಂತ ಹೇಳುವುದೇ ಹೆಚ್ಚು ಉಚಿತ ಶಂಕರ ಭಗವತ್ ಸ್ವಯಂ ತಮ್ಮ ಭಾಷ್ಯದಲ್ಲಿ ಈ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಮಂತ್ರ ಅನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡಿದಾರೆ ಯಾಕೆ ಈ ಶಬ್ದ ಈಗ ಇಲ್ಲಿ ಈ ವಿಷಯವಾಗಿ ನಾನು ಎತ್ತಿದೆ ಅಂತ ಹೇಳಿದರೆ ಈಗ ಬರ್ತಕ್ಕಂತಹ ಯಾವ ಯಾವ ಶ್ಲೋಕದ ರೂಪದಲ್ಲಿ ಇರತಕ್ಕಂತಹ ಉಪದೇಶಗಳಿದೆಯೋ ಅವು ಒಂದೊಂದು ಮಂತ್ರವು ಒಂದೊಂದನ್ನೂ ಕೂಡ ಮನನ ಮಾಡುವುದರಿಂದ ना संसाराटब आदि मननाथे मंत्र मनन माड़ू नम्ञानद निवृत्तर यचारो यू नम्जान सरवान दाटस्तो अदर फल संसार अवंत सगरव दाटस्तो आ संसार उद्भुतव सुख दुख रग द्वेष शीत उष्ण इन आत्यिकवृत्ति एचारू कूड़ा भगवान दिव्य दृष्टिया ಕಂಡು ಇಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ್ದರಿಂದೂ ಕೂಡ ಇವೆಲ್ಲವೂ ಕೂಡ ಮಂತ್ರ ಅಂತ ಅನಿಸ್ಕೊಳ್ತದೆ ಆದ್ದರಿಂದ ಈ ಹಿಂದಿನ ಉಪನ್ಯಾಸದಲ್ಲಿ ನಾವು ಹದಿನೇಳನೆಯ ಮಂತ್ರದಿಂದ ಹದಿನೆಂಟನೆಯ ಮಂತ್ರಕ್ಕೆ ಬಂದಿದ್ದೆವು ಇಲ್ಲಿ ವಿವಿಧವಾಗಿ ಸತ್ಯದ ಅನಿತ್ಯದ ಸ್ಪಷ್ಟವಾದಂತಹ ನಿರೂಪಣೆಯನ್ನು ಮಾಡ್ತಾ ನಮ್ಮ ಕಣ್ಣಿಗೆ ಕಾಣ್ತಕ್ಕಂತಹ ಯಾವ ಶರೀರಾದಿ ವಸ್ತುಗಳು ಇದೆಯೋ ಅವೆಲ್ಲವೂ ಕೂಡ ಅನಿತ್ಯವಾದವು ಯಾಕೆ ಅಂತ ಹೇಳಿದ್ರೆ ಅನಿತ್ಯಕ್ಕೆ ಲಕ್ಷಣವೇ ಈಗ ಇದ್ದು ಮುಂದೆ ಇಲ್ಲದೆ ಇರ್ತಕ್ಕಂಥದ್ದು ನಿತ್ಯಕ್ಕೆ ಇರ್ತಕ್ಕಂತಹ ಲಕ್ಷಣ ಅಂಥೇಳಿದ್ರೆ ಇದ್ದೂ ಇಲ್ಲದೆ ಇರೋದು ಅಂತಲ್ಲ ಎಂದೆಂದಿಗೂ ಕೂಡ ಇರ್ತಕ್ಕಂಥದ್ದು ಇದು ನಿತ್ಯಕ್ಕೂ ಅನಿತ್ಯಕ್ಕೂ ಇರ್ತಕ್ಕಂತಹ ಮುಖ್ಯವಾದಂತಹ ಒಂದು ವ್ಯತ್ಯಾಸ ಆದರೆ ಪುನಃ ನಿತ್ಯ ಅನಿತ್ಯ ಅಂತ ಹೇಳಿದಾಗ ಯಾಕೆ ಭಗವಂತ ಇಷ್ಟೊಂದು ಮಂತ್ರಗಳನ್ನು ಉಪಯೋಗಿಸ್ತಾ ಇದ್ದಾನೆ ಆತ್ಮತತ್ವವನ್ನು ವರ್ಣಿಸಲಿಕ್ಕೆ ಅನ್ನೋದು ನಾವು ಕಾಣ್ತೇವೆ ಆತ್ಮತತ್ವ ಅಂತಕ್ಕಂಥದ್ದು ಸೂಕ್ಷ್ಮಾತಿಸೂಕ್ಷ್ಮ ಅಣೋರಣೀಯಾನ್ ಮಹತೋ ಮಹಿಯಾನ ಆತ್ಮ ಅಂತ ಉಪನಿಷತ್ನಲ್ಲಿ ವೇದದಲ್ಲಿ ಅದರ ಈ ಮಹಿಮೆಯನ್ನ ಅದರ ಮಹತ್ವವನ್ನು ಹೇಳಿದ್ದಾರೆ ಅಣುವನ್ನಾದರೂ ಸ್ವಲ್ಪ ಅನುಮಾನ ಮಾಡಿ ಕಾಣಬಹುದು ಅನುಮಾನದಿಂದ ನೋಡಬಹುದು ಅಣುವನ್ನು ಕೂಡ ಪ್ರತ್ಯಕ್ಷವಾಗಿ ಅವು ಯಾವ ಇಂದ್ರಿಯರಿಗೂ ಗೋಚರ ಅಲ್ಲ ಆದರೆ ಅದನ್ನು ನಾವು ಸಿದ್ಧಿಸ್ಬೋದು ಸಾಧಿಸ್ಬೋದು ಸೈನ್ಸ್ ಮೂಲಕ ಈ ಸೈನ್ಸ್ ಅಂದರೆ ಇನ್ನೇನು ಅದು ಒಂದು ಪ್ರೊಬಾಬಿಲಿಟೀಸ್ ಅಷ್ಟೆ ಸೈನ್ಸ್ನಲ್ಲಿ ಎಲ್ಲ ಪ್ರೊಬಾಬಿಲಿಟೀಸ್ ಮೇಲೆ ನಿಂತಿರು ಇಂತಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ಇಂತಿಷ್ಟು ಎಕ್ಸ್ಪೆರಿಮೆಂಟ್ನಲ್ಲಿ ಇಷ್ಟು ಪರ್ಸೆಂಟ್ ಎಕ್ಸ್ಪೆರಿಮೆಂಟ್ನಲ್ಲಿ ಈ ಒಂದು ಅಬ್ಸರ್ವೇಷನ್ ಕಂಡು ಬಂದಿರೋದ್ರಿಂದ ಇದೇ ಫಲಿತಾಂಶವಾಗಿ ನಾವು ಸ್ವೀಕರಿಸಬಹುದು ಅಂತ ಒಂದು ನಿರ್ಣಯಕ್ಕೆ ಬರ್ತಾರೆ ನಾಳೆ ಆ ಪ್ರೊಬಾಬಿಲಿಟಿಯಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದರೆ ಈಗಿನವರ ಸಿದ್ಧಾಂತ ಮುರಿದು ಬಿದ್ದೋಗುತ್ತೆ ಹೀಗಾಗಿ ಈ ಹೊರಗಿನ ಭೌತವಿಜ್ಞಾನ ಅಂತಕ್ಕಂಥದ್ದು ಇದು ಎವರ್ ಪ್ರೋಗ್ರೆಸ್ಸಿಂಗ್ ಯಾವಾಗಲೂ ಕೂಡ ನಿತ್ಯವಾಗಿಯೂ ಕೂಡ ಅದು ಪ್ರೋಗ್ರೆಸ್ ಆಗ್ತಾ ಇರತಕ್ಕಂಥದ್ದು ಅದಕ್ಕೊಂದು ಅಂತ್ಯ ಅಂತ ಇಲ್ಲ ಹೊರಗಿನ ಭೌತವಿಜ್ಞಾನಕ್ಕೆ ಇವತ್ತು ಒಂದು ಕಣ್ಣಿಡಿದ ನ್ಯೂಟನ್ ಅವನು ಕಂಡುಹಿಡಿದಿರುವಂತಹ ಸಿದ್ಧಾಂತವನ್ನು ಉಪಯೋಗಿಸಿಕೊಂಡು ಅನೇಕ ಕೆಲಸಗಳನ್ನು ನಾವು ಈ ಜಗತ್ತಿನಲ್ಲಿ ಮಾಡ್ತಾ ಆದರೆ ಆ ಸಿದ್ಧಾಂತವೇ ಸರ್ವ ಕೊನೆಯದಾಗಿ ಇರತಕ್ಕಂತಹ ದೊಡ್ಡ ಸಿದ್ಧಾಂತ ಅಲ್ಲವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಸಿದ್ಧಾಂತವು ಒಂದು ಹಂತದಲ್ಲಿ ಮಾತ್ರ ಸತ್ಯ ಪುನಃ ಒಳಗೆ ಒಳಗೆ ಒಳಗೆ ಅಣುವಿನ ಹಂತಕ್ಕೆ ಬಂದಾಗ ಆ ಸಿದ್ಧಾಂತವು ಬಿದ್ದು ಹೋಗುತ್ತೆ ಅಲ್ಲಿ ರಿಲೇಟಿವಿಟಿ ಅನ್ನುವಂತಹ ಸಿದ್ಧಾಂತ ಮೇಲೆ ಬರುತ್ತೆ ಅಥವಾ ಸ್ಟ್ರಿಂಗ್ ಥಿಯರಿ ಅನ್ನುವಂತಹ ಸಿದ್ಧಾಂತ ಮೇಲೆ ಬರುತ್ತೆ ಅಥವಾ ಈ ಪಾರ್ಟಿಕಲ್ ಸೈನ್ಸ್ ಅನ್ನುವಂತಹ ಹೊಸ ವಿಜ್ಞಾನ ಶುರುವಾಗುತ್ತೆ ಆಗ ಇಲ್ಲಿಗೆ ಕಣ್ಣಿಗೆ ಕಾಣ್ತಕ್ಕಂತಹ ಈ ನ್ಯೂಟನ್ನಿನ ಯಾವ ಭೌತವಿಜ್ಞಾನ ಇದೆಯೋ ಅದು ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ ಹೀಗಾಗಿ ಈ ಭೌತಿಕ ವಿಜ್ಞಾನಕ್ಕೂ ಅಧ್ಯಾತ್ಮ ವಿಜ್ಞಾನಕ್ಕೂ ಇರತಕ್ಕಂಥ ವ್ಯತ್ಯಾಸ ಅಜಗಜಾಂತರ ಅಧ್ಯಾತ್ಮ ವಿಜ್ಞಾನದಲ್ಲಿ ಆ ಒಂದು ಸತ್ಯದ ನಾಭಿ ಸತ್ಯದ ನಾಭಿ ಅಂದರೆ ಕೇಂದ್ರ ಬಿಂದು ಅದನ್ನು ಕಂಡು ಹುಡುಕಿದ ಮೇಲೆ ಅದರಿಂದ ಹೊರಹೊಮ್ಮತಕ್ಕಂತಹ ಉಳಿದೆಲ್ಲವೂ ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ನಿತ್ಯ ಅದನ್ನ ತಾಳೆ ಹಾಕುವಂತಹ ಒಂದು ಯೋಗ್ಯತೆ ಈ ಪುರುಷನಿಗೆ ಬರುತ್ತೆ ಯಾರು ಈ ಅಧ್ಯಾತ್ಮ ಮಾರ್ಗದಲ್ಲಿ ನಡೀತಾ ಇದ್ದೋ ಆ ಪುರುಷನಿಗೆ ಬರುತ್ತೆ ಇಲ್ಲಿ ಯಾಕೆ ಹೇಳಲಿಕ್ಕೆ ಹೋದೆ ಅಂತ ಹೇಳಿದ್ರೆ ಮುಂದೆ ಅವನು ನಿತ್ಯ ಅನಿತ್ಯವನ್ನು ಇನ್ನೂ ವಿವರವಾಗಿ ವರ್ಣಿಸ್ತಾನೆ ಅಷ್ಟು ಅಗತ್ಯವಿಲ್ಲ ಅಂತ ನಮಗೆ ಕಂಡರೂ ಕೂಡ ಈ ಜಗತ್ನಲ್ಲಿ ಅನೇಕ ಸಾಪೇಕ್ಷ ನಿತ್ಯಗಳಿದೆ ನಾನೇನೋ ಈ ದೇಹ ಬಾರ್ನ್ ಇನ್ ಇಷ್ಟು ನೈನ್ಟೀನ್ ಸಮಥಿಂಗ್ ಡೈಡ್ ಇನ್ ಟೂ ತೌಸಂಡ್ ಸಮಥಿಂಗ್ ಅಂತ ಹೇಳ್ಬಿಡ್ತೇನೆ ನನಗೆ ಇದು ನಿತ್ಯ ಆದರೆ ಇದಕ್ಕೆ ಹೋಲಿಸಿದ್ರೆ building. ಅದು ಇನ್ನೂ ಹೆಚ್ಚು ಬಾಳಿಕೆ ಬರ್ತದ ನಾವು ವ್ಯವಹಾರದಲ್ಲೂ ಇದೆ ಇದು ನಿತ್ಯ ರೀ ಅಂತ ಇದು ಇನ್ನೂ ಬಾಳಿಕೆ ಬರುತ್ತ್ರೀ ಅಂತ ಇದು ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಇನ್ನು ಹೆಚ್ಚು ವರ್ಷ ನೂರು ವರ್ಷ ಇನ್ನೂರು ವರ್ಷಗಳಿಂದ ದೊಡ್ಡ ದೊಡ್ಡ ಕೋಟೆಗಳೆಲ್ಲ ಇದೆ ಒತ್ತಡಗಳು ಸರಿ ಅದನ್ನ ಇಟ್ಕೊಂಡ್ರೆ ಇರ್ತಕ್ಕಂತಹ ಈ ಪಂಚಭೂತಗಳು ಅದು ನಿತ್ಯವೇ ಯಾಕೆ ಅಂತ ಹೇಳಿದ್ರೆ ಅದು ಇದಕ್ಕೆ ಹೋಲಿಸಿದ್ರೆ ಈ ಭೂಮಿಯಲ್ಲಿ ಇರ್ತಕ್ಕಂತಹ ವಸ್ತುಗಳಿಗೆ ಹೋಲಿಸಿದ್ರೆ ಅದು ಇನ್ನೂ ಚಿರ ಸ್ಥಾಯಿ ಹೆಚ್ಚು ವರ್ಷ ಬದುಕ್ತಕ್ಕಂಥದ್ದು ಆದ್ರಿಂದ ಅದನ್ನು ನಿತ್ಯ ಅಂತ ನಾನು ತಿಳ್ಕೊಂಡ್ ಬಿಡ್ಬೋದು ಆತ್ಮವನ್ನು ನಾವು ಕಲ್ಪಿಸುವಾಗ ಮನಸ್ಸು ಯಾವಾಗಲೂ ಕೂಡ ಸೂಕ್ಷ್ಮ ವಿಷಯಕ್ಕೆ ಹೋದಾಗ ಮನಸ್ಸಿಂದ ಆತ್ಮ ಹಿಡೀಲಿಕ್ಕೆ ಆಗೋದಿಲ್ಲ ಅದೇನು ಮಾಡುತ್ತೆ ಪ್ರತಿಯೊಂದನ್ನು ಕಲ್ಪಿಸ್ಕೊಳ್ತದೆ ಏನೋ ಒಂದು ಕಲ್ಪಿಸ್ಕೊಳ್ಳಿ ಹಿಡ್ಕೊಳ್ಳಿಕ್ಕೆ ಮನಸ್ಸಿಗೆ ಏನೋ ಒಂದು ಬೇಕು ಆಗ ತಫ್ ವಸ್ತುವನ್ನು ಹೇಳ್ಕೊಂಡ್ರೆ ಏನಾಯಿತು ಉಪದೇಶ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಉಪದೇಶ ಮಾಡಿದ್ದೇ ಬಂತು ಈ ಶರೀರದ ಮೇಲಿಂದ ವ್ಯಾಮೋಹ ಬಿಟ್ಬಿಟ್ಟ ಇನ್ನೊಂದು ಯಾವುದೋ ಮೇಲೆ ಅನಿತ್ಯದ ಮೇಲೆ ವ್ಯಾಮೋಹ ಹಿಡ್ಕೊಂಡೆ ಅದು ನಿತ್ಯ ಅಂತ ತಿಳ್ಕೊಂಡ ಇದೂ ಆಗಬಾರ್ದು ಅದರ ಮೇಲೂ ಕೂಡ ಆ ವ್ಯಾಮೋಹ ಉಂಟಾಗಬಾರ್ದು ಆದ್ದರಿಂದ ಆತ್ಯಂತಿಕ ನಿತ್ಯ ಅಂದರೆ ನಮ್ಮ ನಿತ್ಯ ಹಾಗೂ ಅನಿತ್ಯ ಆ ಎರಡು ಯಾವ ರಿಲೇಟಿವ್ ಇದೆಯೋ ಸಾಪೇಕ್ಷ ಅದಕ್ಕೆ ಸಿಕ್ಕದೇ ಇರುವಂತಹ ನಿತ್ಯ ಮನಸ್ಸಿಗೆ ಆ ಕಲ್ಪನೆಗೆ ಬರುವುದಿಲ್ಲ ಅದು ಅದಕ್ಕೆ ಮುಂದೆ ಆಶ್ಚರ್ಯ ಅಂತ ಹೇಳ್ತಾ ನಾವು ಭಗವಂತ ಅದನ್ನೀಗ ನೋಡೋಣ ಅವಿನಾಶಿ ತದ್ವಿಧಿ ಯೇನ ಸರ್ವಿದ ತಾಶಂ ಅವ್ಯ ಕಷ್ಟಿತ್ ಕರ್ತು ಅರ್ಹತಿ ಅಂತ ಹೇಳಿದ ಪುನಃ ಅಂತವಂತ ಇಮೇ ದೇಹ ನಿತ್ಯ ಶರೀರಿಣ ಅನಾಶಿನ ಅಪ್ರಮೇಯಸ ತಸ್ಮಾತ್ ಯುಧಸ್ವ ಭಾರತ ಅಂತ ಹೇಳಿದ ಇದರಲ್ಲಿ ಈ ಮಂತ್ರದಲ್ಲಿ ಹದಿನೆಂಟನೆಯ ಮಂತ್ರದಲ್ಲಿ ಅಂತವಂತ ಇಮೇ ದೇಹ ಅನ್ನುವ ಮಂತ್ರವನ್ನ ಹಿಂದೆಯೇ ನಾನು ವಿವರಣೆ ಮಾಡಿದ್ದೆ ಹಿಂದೆ ಪ್ರತಿಯೊಂದು ಮಂತ್ರದಲ್ಲಿಯೂ ನಿತ್ಯವಾದಂತಹ ಆತ್ಮ ಒಂದು ಮಂತ್ರದಲ್ಲಿ ನಿತ್ಯವಾದಂತಹ ಆತ್ಮವನ್ನು ವರ್ಣಿಸಿ ಇನ್ನೊಂದು ಮಂತ್ರಕ್ಕೆ ನೆಗೆದು ಆ ಮಂತ್ರದಲ್ಲಿ ಅನಿತ್ಯವಾದಂತಹ ಶರೀರಾದಿಗಳನ್ನು ವರ್ಣಿಸಿ ಈ ಮಂತ್ರದಲ್ಲಿ ಎರಡನ್ನೂ ಅಕ್ಕಪಕ್ಕ ಇಟ್ಟು ತಾಳೆ ಮಾಡಿಸ್ತಾ ಇದ್ದಾನೆ ನಮಗೆ ನಮ್ಮ ಮನಸ್ಸಿಗೆ ತಾಳೆ ಆಗಬೇಕು ತೂಕ ಆಗಬೇಕು ಯಾವುದು ಯಾವುದು ಯಾವುದರ ಮೌಲ್ಯ ಎಷ್ಟು ಯಾವ್ದು ಯಾವ್ದು ಎಲ್ಲಿರಬೇಕು ನಾವು ಅದನ್ನು ಜೀವನದಲ್ಲಿ ಎಲ್ಲಿ ಇಡಬೇಕು ಇದನ್ನ ತಿಳ್ಕೊಳ್ಬೇಕಾದ್ರೆ ಎರಡು ಅಕ್ಕಪಕ್ಕದಲ್ಲಿಟ್ಟು ತೂಗಬೇಕು ಆ ತೂಗುವಂತಹ ಕೆಲಸವನ್ನು ಭಗವಂತ ಈ ಮಂತ್ರದಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾನೆ ಶರೀರಿಣ ದೇಹ ನಿತ್ಯಸ್ಯ ಶರೀರಿಣ ಶರೀರಿ ಅಂದರೆ ಜೀವಾತ್ಮ ಯಾರಿಗೆ ಶರೀರ ಇದೆಯೋ ಅವನು ಶರೀರಿ ಆ ಜೀವಾತ್ಮನು ನಿತ್ಯ ಅಂತ ಅನ್ಸ್ಕೊಳ್ತಾನೆ ಹೇಗೆ ನಿತ್ಯ ಅಂತ ಹೇಳಿದ್ರೆ ಈ ಶರೀರ ನಾಶವಾದರೂ ಕೂಡ ಆತ ನಾಶವಾಗುಡಿ ಇನ್ನೊಂದು ಶರೀರವನ್ನು ಆತ ಹೊಂದುತ್ತಾನೆ ಹುಡ್ಕೊಂಡು ಹೋಗ್ತಾನೆ ಅವನವನ ಕರ್ಮಾನುಸಾರ ಅವನು ಹುಡ್ಕೊಂಡು ಹೋಗಿ ಆಯಾ ತಾಯಿಯ ಗರ್ಭದಲ್ಲಿ ಹೋಗಿ ಆತ ಜನ್ಮವನ್ನು ತಾಳ್ತಾನೆ ಹೀಗಾಗಿ ಶರೀರಕ್ಕೆ ನಾಶ ಕೂಡ ಈ ಜೀವಾತ್ಮನಿಗೆ ನಾಶ ಅನ್ನೋದು ಇಲ್ಲ ಹೀಗಾಗಿ ಈ ಜೀವಾತ್ಮ ಅಂತಕ್ಕಂಥವನು ನಿತ್ಯ ಅಂತ ಜ್ಞಾನಿಗಳು ಹೇಳಿದ್ದಾರೆ ಆದರೆ ಜೀವಾತ್ಮ ನಿತ್ಯ ಆದರೂ ಜೀವಾತ್ಮ ಯಾವ್ದರ ಒಳಗೆ ಹೋಗಿ ಕೂತ್ಕೊಂಡಿರ್ತಾನಲ್ಲ ಆಟ ಆಡಲಿಕ್ಕೆ ಹುಟ್ಟಿದಾಗಿನಿಂದ ಹಿಡಿದು ಸಾಯುವವರೆಗೆ ಆಟ ಆಡ್ಲಿಕ್ಕೆ ಹೋಗಿ ಕೂತ್ಕೊಂಡಿರ್ತಾನಲ್ಲ ಆ ಶರೀರ ಅಂತಕ್ಕಂಥದ್ದು ಅಂತವಂತ ಅಂದ್ರೆ ಅಂತ್ಯ ಉಳ್ಳವು ಅಥವಾ ಕೊನೆಯನ್ನ ಕಾಣ್ತಕ್ಕಂಥವು ಎಷ್ಟೇ ವರ್ಷ ಬದುಕ್ಲಿ ನೂರು ವರ್ಷ ಬದುಕ್ಲಿ ನೂರಿಪ್ಪತ್ತು ವರ್ಷ ಬದುಕ್ಲಿ ಮುನ್ನೂರು ವರ್ಷ ಬದುಕ್ಲಿ ಯೋಗಿ ಆಗಲಿ ಹಠಯೋಗ ಕಲೀಲಿ ಆದರೂ ಕೂಡ ಜೀವನಕ್ಕೆ ಈ ದೇಹಕ್ಕೆ ಫುಲ್ ಸ್ಟಾಪ್ ಅನ್ನೋದು ಒಂದು ಕಡೆ ಇದೆ ಅದನ್ನು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ ಅದನ್ನು ಭಗವಂತನೇ ತನ್ನ ಜೀವನದಲ್ಲಿ ತೋರಿಸ್ಕೊಟ್ಬಿಟ್ಟಿದ್ದಾನೆ ಎಷ್ಟೊಂದು ಅವತಾರಗಳಲ್ಲಿ ಬಂದ ಭಗವಂತ ರಾಮಾವತಾರಿಯಾಗಿ ಬಂದ ಕೃಷ್ಣಾವತಾರಿಯಾಗಿ ಬಂದ ಪರಶುರಾಮ ಅವತಾರಿಯಾಗಿ ಬಂದ ಆ ಶರೀರವನ್ನು ಉಳಿಸ್ಕೊಂಡೇನೋ ಅಂದರೆ ಇಲ್ಲ ಆ ಶರೀರವನ್ನು ತನ್ನ ಸ್ವಧಾವಕ್ಕೆ ತೆಗೆದುಕೊಂಡು ಹೋದ ಅಂದ್ರೆ ಈ ಭೂಮಿಯಲ್ಲಿ ಈ ಕರ್ಮ ಶರೀರ ಅಂತಕ್ಕಂಥದ್ದು ಉಳಿಯುವಂಥದ್ದು ಅಲ್ಲ ಅನ್ನೋದನ್ನ ನಮಗೆ ತೋರಿಸ್ಕೊಡ್ಲಿಕ್ಕೆ ಆತನೂ ಕೂಡ ತನ್ನ ನರಲೀಲೆಯನ್ನು ಸಮಾಪ್ತಿ ಮಾಡಿದ ಈ ದೇಹ ಅಂತಕ್ಕಂಥದ್ದು ನಶ್ವರ ಆದ್ರಿಂದ ಅದರ ಮೇಲೆ ವ್ಯಾಮೋಹ ಬೇಡ ವ್ಯಾಮೋಹ ಇರಬೇಕಾಗಿರೋದು ಶರೀರದ ಒಳಗೆ ಆ ಒಂದು ಚೈತನ್ಯ ಅದರ ಮೇಲೆ ಇಟ್ಕೋ ಪುನಃ ಅನಾಶಿನಃ ಅದು ಎಂತಹ ಆತ್ಮ ಅಂತ ಹೇಳಿದ್ರೆ ಅನಾಶಿ ನಾಶವನ್ನ ಎಂದಿಗೂ ಕೂಡ ಯಾವ ಕಾರಣದಿಂದ ಕೂಡ ಹೊಂದದೇ ಇರತಕ್ಕಂಥದ್ದು ಆದ್ದರಿಂದ ಅದು ಅನಾಶಿ ಅಪ್ರಮೇಯಸ ಪುನಃ ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂದರೆ ಯಾವ ಪಂಚೇಂದ್ರಿಯಗಳಿಂದಲೂ ಅಥವಾ ಮನಸ್ಸಿನಿಂದಲೂ ಕೂಡ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಹಾಗೆ ತಿಳಿದುಕೊಳ್ಳಲಿಕ್ಕೆ ಅದು ವಿಷಯವೇ ಅಲ್ಲ ಆದ್ದರಿಂದ ಅದು ಅಪ್ರಮೇಯ ತಿಳಿಯಲಿಕ್ಕೆ ಆಗದೇ ಇರ್ತಕ್ಕಂಥದ್ದು ತಿಳಿಯಲಿಕ್ಕೆ ಬಾಹ್ಯ ಇಂದ್ರಿಯಗಳಿಂದ ತಿಳಿಯಲಿಕ್ಕೆ ಬರದೇ ಇರತಕ್ಕಂಥದ್ದು ಆದ್ದರಿಂದ ಆತ ಅಪ್ರಮೇಯ ಹೀಗೆ ಅಂತಹ ಅಪ್ರಮೇಯನ ಈ ಒಂದು ಸ್ವಭಾವವನ್ನು ತಿಳ್ಕೊಂಡು ಭಾರತ ಎಲೆ ಅರ್ಜುನ ನಿಶ್ಚಯಿಸಿ ಈಗ ನೀನು ಯುದ್ಧವನ್ನು ಮಾಡು ಅಂತ ಹೇಳಿದೆ ಇಲ್ಲಿ ತಮಾಷೆ ಏನು ಅಂತ ಹೇಳಿದ್ರೆ ಇದಕ್ಕೂ ಯುದ್ಧಕ್ಕೂ ಏನಪ್ಪ ಸಂಬಂಧ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಹೋಗಿ ಕಾಡಿಗೆ ಹೋಗಿ ತಪಸ್ಸು ಮಾಡು ಅಂತ ಹೇಳಬೇಕಾಗಿದೆ ಈಗ ಅಧ್ಯಾತ್ಮ ಜ್ಞಾನವನ್ನು ನಿನಗೆ ಬೋಧಿಸಿದ್ದೇನೆ ಈ ಅಧ್ಯಾತ್ಮ ಜ್ಞಾನವನ್ನು ನಿನ್ನ ಹೃದಯದಲ್ಲಿ ಇಟ್ಕೊಂಡು ನಿನ್ನ ಮನಸ್ಸನ್ನು ವಿಕಿಪ್ತಗೊಳಿಸದೆ ನೀನೇನು ಮಾಡಬೇಕು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಆ ಒಂದು ಜ್ಞಾನವನ್ನು ನಿನ್ನದ್ ನಾಳಿಸ್ಕೊಳ್ಬೇಕು ಅಲ್ಲಿಯ ತನಕ ಆ ಜ್ಞಾನ ಅಂತಕ್ಕಂಥದ್ದು ಕೇವಲ ಬೇರೆಯವ್ರಿಗೆ ಉಪದೇಶ ಮಾಡ್ಲಿಕ್ಕೆ ಮಾತ್ರ ಬರುತ್ತೆ ಹೊರತು ನಿನ್ನ ಅನುಭವದಲ್ಲಿ ನಿನ್ನ ಜೀವನದಲ್ಲಿ ಯಾವ ಉಪಯೋಗಕ್ಕೂ ಬರುದಿಲ್ಲ ನಿನ್ನದಾಗಿ ಮಾಡ್ಕೊಳ್ಬೇಕು ನಾನು ಒಬ್ಬ ಬ್ಯಾಂಕರ್ ಆಗಿರ್ಬೋದು ಲಕ್ಷಾಂತರ ಜನ ಕೋಟ್ಯಾಂತರ ರೂಪಾಯಿಯನ್ನು ನನ್ನಲ್ಲಿ ಇಟ್ಟಿರ್ಬೋದು ಆದ್ರೂ ಕೂಡ ಒಂದು ಕ್ಯೂಡ್ ಗಾಸು ನಾನು ಕೇವಲ ಬ್ಯಾಂಕರ್ ಅಷ್ಟೆ ಇಷ್ಟು ಕೋಟಿ ವ್ಯವಹಾರ ಅಷ್ಟು ಕೋಟಿ ವ್ಯವಹಾರ ಅಂತ ಹೇಳ್ತೇನೆ ಆದರೆ ಹಣ ಎಲ್ಲ ನಂದಲ್ಲ ನಂದಾಗಬೇಕಂದ್ರೆ ನಾನು ದುಡಿಬೇಕು ನನ್ನದಾಗಿಸಿಕೊಳ್ಳಬೇಕು ನನ್ನ ಶ್ರಮ ಬೇಕು ಅದಕ್ಕೆ ಅದು ರಕ್ತಗತವಾಗಬೇಕು ಮನೋಗತವಾಗಬೇಕು ರಕ್ತಕ್ಕಿಂತಲೂ ಸೂಕ್ಷ್ಮವಾಗಿ ಮನೋಗತವಾಗಬೇಕು ಪ್ರಾಣಗತವಾಗಬೇಕು ನಂತರ ಆತ್ಮಗತವಾಗಬೇಕು ಅದೇ ಹೀಗೆ ಅಲ್ಲಿ ಆಗುವ ತನಕ ಅದನ್ನು ಬಿಡಬಾರ್ದು ಆದರೆ ತಯಾರಿದ್ದೀವಾ ತಯಾರು ಮಾಡ್ಕೋಬೇಕಲ್ಲ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂದರೆ ನಾವು ಎಲ್ಲಿ ನಿಂತ್ಕೊಂಡಿದ್ದೀವೋ ಅಲ್ಲಿಂದ ಮುಂದೆ ಒಂದು ಗಾಲು ಒಂದು ಹೆಜ್ಜೆ ಇಡಬೇಕೆ ಹೊರತು ಜಂಪ್ ಮಾಡೋಕ್ಕಾಗಲ್ಲ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡಿದ್ರೆ ದೌಡೆ ಮುರ್ಕೋತೀವಿ ಸಾಯ್ತಿ ಯಾವ ಪುರುಷಾರ್ಥವೂ ಸಿದ್ಧಿಯಾಗುದಿಲ್ಲ ಅದಕ್ಕೆ ಹೆಜ್ಜೆ ಮೇಲೊಂದು ಹೆಜ್ಜೆ ಇಟ್ಕೊಂಡೇ ಮುಂದ್ ಮುಂದ್ ಮುಂದ್ ಮುಂದ್ ಮುಂದಕ್ಕೆ ನಾವು ಎಲ್ಲಿದ್ದೀವಿಯೋ ಅಲ್ಲಿಂದ ಶುರು ಮಾಡಬೇಕು ಟು ಬಿಗಿನ್ ವಿತ್ ದ ಬಿಗಿನಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಟು ಬಿಗಿನ್ ವಿತ್ ಅ ಬಿಗಿನಿಂಗ್ ನಮ್ದು ಬಿಗಿನಿಂಗ್ ಇದೆ ನಾನೊಂದು ಪ್ರತಿಯೊಬ್ಬರೂ ಕೂಡ ಒಂದೇ ಸಂಸ್ಕಾರವನ್ನು ಹೊಂದಿಲ್ಲ ನಂದೊಂದು ಸಂಸ್ಕಾರ ಇವ್ರದ್ದೊಂದು ಸಂಸ್ಕಾರ ಅವ್ರದ್ದೊಂದು ಸಂಸ್ಕಾರ ಅವ್ರದ್ದೊಂದು ಸಂಸ್ಕಾರ ಅವ್ರದ್ದೊಂದು ಸಂಸ್ಕಾರ ಅವ್ರದ್ದೊಂದು ಸಂಸ್ಕಾರ ಅದು ಗುರುವಿಗೆ ಮಾತ್ರ ಗೊತ್ತು ಅಥವಾ ಅವರವರು ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿದರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಸರಿಯಾಗಿ ಧ್ಯಾನಕ್ಕೆ ಕೂತ್ಕೊಂಡು ಚೆನ್ನಾಗಿ ತಮ್ಮ ಮನಸ್ಸನ್ನು ಪರಾಮರ್ಶಿಸಿ ಪ್ರಾಮಾಣಿಕವಾಗಿ ಅದಕ್ಕೋಸ್ಕರ ಧ್ಯಾನ ಕೂತ್ಕೋಬೇಕು ಇನ್ಷಿಯಲ್ ಸ್ಟೇಜ್ನಲ್ಲಿ ಪರಾಮರ್ಶಿಸಿ ತನ್ನ ಮನಸ್ಸಿನ ಸ್ಥಿತಿ ತನ್ನ ಸಂಸ್ಕಾರಗಳ ದಟ್ಟತೆ ಯಾವ ಯಾವ ಒಂದು ಮನಸ್ಸು ಯಾವ ಯಾವ ದಿಕ್ಕಿಗೆ ಎಷ್ಟೆಷ್ಟು ವೇಗವಾಗಿ ಹರಿತಾ ಇದೆ ಅನ್ನುವಂತಹ ಒಂದು ಅಧ್ಯಯನ ಇದನ್ನೆಲ್ಲ ಮಾಡಿದ ಮೇಲೆ ನನ್ನ ಮನಸಿಗೆ ನನ್ನ ಜೀವಾತ್ಮಕ್ಕೆ ತಕ್ಕುದಾದಂತಹ ಮಾರ್ಗವನ್ನು ಆರಿಸಿಕೊಂಡು ಆ ಮಾರ್ಗದಲ್ಲಿ ಆ ಭಗವಂತ ಹೇಳಿದಂತಹ ಉಪದೇಶವನ್ನು ಅನುಷ್ಠಾನ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ವೇಗವಾಗಿ ಉರಿಯನ್ನು ಸೇರ್ಬೋದು ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಹೋದ್ರೆ ಎಷ್ಟು ಕೆಲವು ಸತಿ ಏನಾಗುತ್ತೆ ಅಂದ್ರೆ ಹಲವು ವರ್ಷಗಳು ಅಥವಾ ಹಲವು ಜನ್ಮಗಳು ಟ್ರಯಲ್ ಅಂಡ್ ಟೇರರ್ ಅಲ್ಲಿ ಹೊರಟೋಗುತ್ತೆ ಅದು ಪ್ರಾಮಾಣಿಕವಾಗಿದ್ರೆ ಮಾತ್ರ ಇಲ್ಲದೆ ಹೋದ್ರೆ ಹೋಯ್ತು ಅದು ಇಲ್ಲ ಅದು ಇಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಅಂದ್ರೆ ಹೇಳಿದ್ರೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಅಂದ್ರೆ ಭಗವಂತನಿಗೆ ಇನ್ನೂ ಖುಷಿ ಅಬ್ಬಾ ನನ್ನ ಹತ್ರ ಬರಲ್ಲ ಗಲಾಟೆ ಮಾಡೋಕ್ಕೆ ಅಂತ ಇಲ್ಲೇ ಅಂದರೆ ಯಾವಾಗಲೂ ಭಗವಂತನ ಕರೆಯೋದು ಅವನಿಗೊಂದು ಕರ್ಕರಿ ಏನಪ್ಪ ಪೀಡಿಸ್ತಾ ಇದೀವಲ್ಲ ನನ್ನನ್ನೇ ಅಂತ ಹೋಗಿ ಮಜಾ ಮಾಡಿಕೊಡ್ರಿ ಅಂತ ಪ್ರಪಂಚವನ್ನು ಸೃಷ್ಟಿಸಿದ್ರೆ ಬಂದು ಬಂದು ನನ್ನ ಪೀಡಿಸ್ತೀರಲ್ಲ ಅಂತ ಭಕ್ತರನ್ನ ಕಂಡ್ರೆ ಅವನಿಗೆ ಇದೇ ಭಯ ಯಾಕೆಂದ್ರೆ ಅವ್ರಿಗೆ ಬೇರೆ ಏನು ಇಷ್ಟ ಇಲ್ಲ ಅವ್ರಿಗೆ ಆ ಭಗವಂತ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಅದೊಂದು ಪ್ರಾಬ್ಲಮ್ ಆಗಿಲ್ಲ ಬೇರೇನು ಬೇಕಾಗಿಲ್ಲ ಯಾಕೆಂದರೆ ಅವರು ಅನಿತ್ಯವನ್ನು ನೋಡಿದ್ದಾರೆ ಅನಿತ್ಯವನ್ನು ಕಂಡ್ಕೊಂಡು ಬಿಟ್ಟಿದ್ದಾರೆ ತಮ್ಮ ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ವಿವೇಕ ಮಾಡಿ ಆಲೋಚನೆ ಮಾಡಿ ಅದನ್ನು ಕಂಡ್ಕೊಂಡಿದ್ದಾರೆ ಹೀಗಾಗಿ ಇಲ್ಲಿ ಯುದ್ಧಸ್ವ ಅಂದ ಯುದ್ಧ ಅಂತಕ್ಕಂಥದ್ದು ಅರ್ಜುನನ ಪ್ರವೃತ್ತಿ ಭಗವಂತ ಯಾರನ್ನೂ ಕೂಡ ಪ್ರವೃತ್ತಿಯನ್ನು ಮಾಡುವುದಿಲ್ಲ ನಿವೃತ್ತಿಯನ್ನು ಮಾಡುವುದಿಲ್ಲ ಭಗವಂತ ಕೇವಲ ಜ್ಞಾನವನ್ನು ಕೊಡ್ತಾನಷ್ಟೇ ಹೋಗು ಮುಕ್ತಿ ಮುಕ್ತಿಯನ್ನು ಪಡಿ ಹೊರಟೋದು ನೀನು ಕೆಲಸ ಏನು ಇಲ್ಲಿಗೆ ಏನಕ್ಕೆ ಬಂದಿದ್ಯಾ ಜ್ಞಾನವನ್ನು ಪಡಿ ಹೊರಟೋಗ ನೀನು ಅದನ್ನು ಮಾಡು ನೀನು ಇದನ್ನು ಮಾಡಬೇಡ ಅಂತ ವಿಧಿ ನಿಷೇಧ ಮಾಡಲಿಕ್ಕೆ ಬಂದಿಲ್ಲ ಅವನು ತುಂಬ ಸೂಕ್ಷ್ಮ ಶಾಸ್ತ್ರಗಳು ಹೇಳುವಂತೆ ಅವನು ಹೇಳೋದಿಲ್ಲ ಅದು ಅಜ್ಞಾನಿಗಳಿಗೆ ಮಾತ್ರ ಅವನ ಲೆವೆಲ್ ಇನ್ನೂ ಸ್ವಲ್ಪ ಅದಕ್ಕಿಂತ ಮೇಲೆ ಅವನು ಭಗವಂತನ ಲೆವೆಲ್ಲು ಅವನ ಉಪದೇಶ ಮಾಡ್ತಕ್ಕಂತಹ ಒಂದು ಲೆವೆಲ್ ಇನ್ನು ಮೇಲೆ ಅದರ್ಥ ಮಾಡ್ಕೋಬೇಕಾದ್ರೆ ಇದು ಈ ವಿಧಿ ನಿಷೇಧಗಳನ್ನು ಚೆನ್ನಾಗಿ ಮಾಡಿ ನಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಕೊಳೆಯನ್ನು ತೊಳ್ಕೊಂಡ್ರೆ ಆಗ ಅವನು ಯಾವ ಒಂದು ಲೆವೆಲ್ ಇಂದ ಮಾತಾಡ್ತಾ ಇದ್ದಾನೆ ಅನ್ನುವ ಒಂದು ಸರಿಯಾದ ಪರಿಚಯ ನಮ್ಗೆ ಉಂಟಾಗುತ್ತೆ ಆಗ ಆಯಾ ಹಂತದಿಂದಲೇ ನಾವು ಭಗವಂತನ ಉಪದೇಶವನ್ನು ಗ್ರಹಿಸ್ಕೊಳ್ತೇವೆ ಹಾಗೆ ಇಲ್ಲಿಯೂ ಕೂಡ ಹೇ ಅರ್ಜುನ ಯುದ್ಧವನ್ನು ಮಾಡು ಅಂದ್ರೆ ಭಗವಂತ ಅರ್ಜುನ ಯುದ್ಧವನ್ನು ಪ್ರೇರೇಪಿಸ್ತಾ ಇದ್ದಾನ ಅಂದರೆ ಇಲ್ಲ ಅರ್ಜುನನಲ್ಲಿ ಅದಾಗಲೇ ಅವನ ಒಂದು ಮಾನಸಿಕವಾಗಿ ಅವನ ಧರ್ಮಕ್ಕೆ ಅನುಸಾರವಾಗಿ ಅವನ ಶರೀರದಲ್ಲೇ ಯುದ್ಧ ಮಾಡುವ ಒಂದು ಪ್ರವೃತ್ತಿ ಇದೆ ಅದನ್ನ ಈತ ಅನುವಾದ ಮಾಡಿಕೊಂಡು ಹೇಳ್ತಾ ಇದ್ದಾನೆ ನೀನು ನಿನ್ನ ಕರ್ಮವನ್ನ ಯುದ್ಧವೇ ಆಗಲಿ ವ್ಯಾಪಾರವೇ ಆಗಲಿ ವೇದಾಧ್ಯಯನವೇ ಆಗಲಿ ಸೇವೆಯಾಗಲಿ ಯಾವುದೇ ನೀನು ಮಾಡ್ತಾ ಇರಬೇಕಾದ್ರೆ ನಾನು ಹೇಳೋದೇನಪ್ಪ ಅಂದರೆ ಭಗವಂತನಾದಂತಹ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಇದನ್ನು ತಲೆಲಿಕ್ಕೋ ನಿತ್ಯ ಯಾವುದು ಅನಿತ್ಯ ಯಾವುದು ನೀನು ಏನು ಬೇಕಾದ್ರೆ ಮಾಡ್ಬೋದು ಧ್ರುವ ಮಾಡ್ಬೋದು ನಿನ್ನ ನಿನ್ನ ಜನ್ಮ ಕರ್ಮ ಅದೆರಡಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಡ್ಯೂಟಿಯನ್ನು ಧರ್ಮವನ್ನು ಮಾಡ್ಬೋದು ಅದು ನನಗೆ ಬೇಕಾಗಿಲ್ಲ ನಾನು ನಿನಗೆ ಹೇಳ್ತಕ್ಕಂತಹ ಒಂದು ಸಿಹಿ ಮಾತು ಸವಿ ಮಾತು ಹಿತನುಡಿ ಏನು ಅಂತ ಹೇಳಿದ್ರೆ ಯಾವುದೇ ಕೆಲಸವನ್ನು ಮಾಡ್ತಾ ಕೂಡ ಯಾವುದೇ ಅವಸ್ಥೆಯಲ್ಲಿದ್ರು ಕೂಡ ಇದನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಧರಿಸ್ಕೋ ನಿನ್ನೊಳಗೆ ಇರ್ತಕ್ಕಂತಹ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದನ್ನ ನೀನು ಹಿಡ್ಕೊಳ್ಬೇಕೋ ಯಾವುದರ ಮೇಲೆ ವ್ಯಾಮೋಹ ಇರಬಾರ್ದು ಯಾವುದನ್ನ ಹಿಡ್ಕೊಂಡ್ರೆ ಶೋಕಿಸ್ತೀಯಾ ಯಾವುದನ್ನ ಹಿಡ್ಕೊಂಡ್ರೆ ಮುಕ್ತನಾಗ್ಯ ಇದು ಮುಖ್ಯ ನನಗೆ ಹೀಗೆ ಭಗವಂತ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ ಹೊರತು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದ ಆದ್ದರಿಂದ ಮುಂದಿನ ಮಂತ್ರದಲ್ಲಿ ಭಗವಂತ ಪುನಃ ಪುನಃ ಯುದ್ಧ ಮಾಡು ಅಂತ ಹೇಳಿದಿದ್ರೆ ಯುದ್ಧದ ಬಗ್ಗೆ ಇನ್ನೂ ವಿವರಣೆ ಕೊಡಬೇಕಾಗಿತ್ತು ಮುಂದಿನ ಮಂತ್ರದಲ್ಲಿ ಆದರೆ ಭಗವಂತ ಏನ್ ಮಾಡ್ತಾ ಇದ್ದಾನೆ ಮುಂದಿನ ಮಂತ್ರದಲ್ಲಿ ಅಂದರೆ ಪುನಃ ಆತ್ಮದ ವಿಚಾರವಾಗಿ ಹೆಚ್ಚು ಹೆಚ್ಚು ಹೇಳ್ತಾ ಇದ್ದಾನೆ ಇದಕ್ಕೆ ಶಂಕರ ಭಗವತ್ಪಾದ ತಮ್ಮ ಭಾಷ್ಯದಲ್ಲಿ ಬರೀತಾರೆ ಯಾಕೆ ಹೇಳಿದ್ದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಿದ್ದನ್ನೇ ಮತ್ತೊಂದು ರೀತಿಯಲ್ಲಿ ಭಗವಂತ ಅರ್ಜುನನಿಗೆ ಉಪದೇಶ ಮಾಡ್ತಾ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಅಜ್ಞಾನ ದಟ್ಟಣೆಯಿಂದ ನಮಗೆ ಎಷ್ಟು ಹೇಳಿದರೂ ಕೂಡ ಸೂಕ್ಷ್ಮವಾಗಿರ್ತಕ್ಕಂತಹ ವಸ್ತುವಿನ ಒಂದು ಕಲ್ಪನೆ ಕೂಡ ನಮಗಾಗ ಹೀಗಾಗಿ ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇತ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಸಮಯದಲ್ಲಿ ಅವನು ಅದನ್ನ ಗ್ರಾಸ್ಪ್ ಮಾಡ್ತಾನೆ ಯಾವುದೋ ಒಂದು ಸಮಯದಲ್ಲಿ ಅದು ಇನ್ನೊಂದು ಒಂದು ರೀತಿಯಲ್ಲಿ ಹೇಳಿದಾಗ ಅರ್ಥವಾಗದೇ ಇರೋದು ಇನ್ನೊಂದು ರೀತಿಯಲ್ಲಿ ಹೇಳಿದಾಗ ಆ ಮಗುವಿಗೆ ಅರ್ಥವಾಗ್ಬಿಡುತ್ತೆ ಟೀಚಿಂಗ್ ಮೆಥಡಾಲಜಿ ಅಂದರೆ ಹಾಗೆ ಟೀಚರ್ಗಳಿಗೆ ಒಂದು ರೀತಿಯಲ್ಲಿ ಮಗುವಿಗೆ ಹೇಳಿ ಅರ್ಥ ಮಾಡಿಸಿದಾಗ ಆಗ ಅರ್ಥ ಆಗುವುದಿಲ್ಲ ನಮಗ್ ಗೊತ್ತಿಲ್ಲ ಅವ್ರು ಯಾವ ರೀತಿಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅಂತಹ ಸಮಯದಲ್ಲಿ ಹಲವಾರು ಬಗೆಯಲ್ಲಿ ಪಾಠ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅದೇ ವಿಷಯದ ಬಗ್ಗೆ ಯಾವುದೋ ಒಂದು ಬಗೆಯಲ್ಲಿ ಆ ಮಗುವಿಗೆ ಆ ವಿಷಯ ಮನದಟ್ಟಾಗ್ಬಿಡುತ್ತೆ ನಮಗೀಗ ಬಗೆ ಮುಖ್ಯವೋ ಮಗುವಿಗೆ ಮನದಟ್ಟು ಮಾಡಿಸೋದು ಮುಖ್ಯವೋ ಅದು ಇಂಪಾರ್ಟೆಂಟ್ ಮಗುವಿಗೆ ಆ ವಿಷಯ ಮನದಟ್ಟಾಗ್ಬಿಡಬೇಕು ಅಷ್ಟೆ ಇಲ್ಲಿ ಭಗವಂತ ಆ ಒಂದು ವಿಷಯವನ್ನ ಮನಗಾಣಿಸಬೇಕಾದ್ರೆ ಬೇರೆ ಬೇರೆ ಯುಕ್ತಿಯನ್ನ ಬೇರೆ ಬೇರೆ ಭಾಷೆಯನ್ನ ಉಪಯೋಗಿಸಿ ಇಲ್ಲಿ ಬೋಧಿಸ್ತಾ ಇದ್ದಾನೆ ಯಂತಾರಂ ಏನಂ ಮನ್ಯತೆ ಹತಂ ಉಜಾನೂತ ನಯಂ ಹಂತಿ ನನ್ಯತೆ ಪುನಃ ಈಗ ಹೇಳ್ತಾ ಇದ್ದಾನೆ ಅಜ್ಞಾನಿಗಳ ವಿಷಯವಾಗಿ ಯಾವನು ಯಾರು ಏನಂ ಇಲ್ಲಿ ಏನಮ್ಮಂದ್ರೆ ಇವನನ್ನು ಅಂತ ಅರ್ಥ ಈಗ ಇವನನ್ನು ಅಂತ ಇಲ್ಲಿ ಹೇಳಿದಲ್ಲ ಇವನನ್ನು ಅಂತ ಸರ್ವನಾಮ ಉಪಯೋಗಿಸಿದ್ರೆ ಹಿಂದೆ ಹೇಳಿದಂತಹ ಯಾವ ವಿಷಯ ಇದೆಯೋ ಅದರ ಬಗ್ಗೆನೆ ಹೇಳುವಾಗ ನಾವು ಯಾವಾಗಲೂ ಸರ್ವನಾಮವನ್ನು ಬಳಸ್ತೇವೆ ಹೇಗಪ್ಪ ಅಂದರೆ ಎರಡು ಸೆಂಟೆನ್ಸ್ ಇದೆ ಅಂತ ಇಟ್ಕೊಳ್ಳೋಣ ರಾಮನು ಸೀತೆಯನ್ನ ಮದುವೆ ಮಾಡಿಕೊಂಡ ಅವನು नर दशरथन बलि हमें अव दशरथन तेज रामन तक नहीं रामन तुम सेंटेन बे पुनः बैठे कंटिन्ू में सर्वन उपयोगते नम लौकिक भाषेलूंटे ना पुनः रामन अंत उच्चारण दिल ಅದನ್ನ ಹಾಗೆಯೇ ಇಲ್ಲಿ ಇವನನ್ನು ಅಂದ್ರೆ ಹಿಂದಿನ ಶ್ಲೋಕ ನೋಡಿ ಹಿಂದಿನ ಮಂತ್ರ ನೋಡಿ ನಿಮ್ಗೆ ಗೊತ್ತಾಗತ್ತೆ ಹದಿನೆಂಟನೇ ಮಂತ್ರದಲ್ಲಿ ಎರಡನೇ ಸಾಲಿನಲ್ಲಿ ಅನಾಶಿನಹ ಅಪ್ರಮೇಯಸ್ಯ ಅಂತ ಬಳಸಿತಾನೆ ಅನಾಶಿನಹ ಅಂದ್ರೆ ನಾಶವಿಲ್ಲದೆ ಇರ್ತಕ್ಕಂತಹ ಅಪ್ರಮೇಯ ಯಾವ ಇಂದ್ರಿಯಗಳ ಜ್ಞಾನದಿಂದ ತಿಳಿದು ಬರದೇ ಇರ್ತಕ್ಕಂತಹ ಆತ್ಮನ ಅಂತ ಅರ್ಥ ಅಂದ್ರೆ ಆತ್ಮನ ಬಗ್ಗೆ ಆತ ಪ್ರಸ್ತಾಪಿಸಿದ್ದ ಅಂತ ಆಯ್ತು ಹಿಂದಿನ ಮಂತ್ರದಲ್ಲಿ ಹಿಂದಿನ ಮಂತ್ರದ ಎರಡನೇ ಸಾಲಿನಲ್ಲಿ ಈಗ ಮುಂದಿನ ಮಂತ್ರದ ಮೊದಲನೇ ಸಾಲ್ನಲ್ಲಿ ಹೇಳಬೇಕಾದ್ರೆ ಇವನನ್ನು ಅಂದ್ರೆ ಏನ್ ತಗೊಳ್ಬೇಕು ಆತ್ಮನನ್ನು ಜೀವಾತ್ಮನನ್ನು ಅಂತ ತಕ್ಷಣ ಹಿಂದಿರತಕ್ಕಂಥದ್ದು ಯಾವ್ದಿದೆಯೋ ಅದನ್ನೇ ತೆಗೆದುಕೊಳ್ಬೇಕು ಯಾವಾಗ ಆದರೆ ಹಿಂದಿಂತ ಹಿಂದಿನ ತಗೊಳುದಲ್ಲ ಯಾಕೆಂದ್ರೆ ಅದು ಸಂಬಂಧವೇ ಇಲ್ಲ ಈಗ ಮೊದಲ ಇನ್ನೊಂದು ಬಂತು ಅದಕ್ಕೆ ಹೀಗೆ ಇಲ್ಲಿ ಯಾರು ಇವನನ್ನು ಅಂದ್ರೆ ಈ ಆತ್ಮನನ್ನು ಹಂತಾರಂ ಕೊಲ್ಲುವವನು ಕೊಲೆಗುಡುಕನು ಎಂದು ವೇತಿ ತಿಳಿಯುತ್ತಾನೆಯೋ ಯಹಚ ಮತ್ತು ಯಾರು ಏನಂ ಅಂದ್ರೆ ಪುನಃ ಆತ್ಮನನ್ನು ಮನ್ಯತೆ ತಿಳಿಯುತ್ತಾನೆಯೋ ಹತಂ ಅಂದ್ರೆ ಕೊಲ್ಲಲ್ಪಡುವವನು ಅಥವಾ ಸತ್ತು ಎಂದು ತಿಳಿಯುತ್ತಾನೆಯೋ ಉ ಇವರಿಬ್ಬರು ಯಾರು ಆತ್ಮನಿಗೆ ಕೊಲ್ಲುವ ಕರ್ತೃತ್ವವನ್ನು ಹೇಳಿದರೋ ಯಾರು ಆತ್ಮನಿಗೆ ಕೊಲ್ಲಿಸಿಕೊಳ್ಳುವಂತಹ ಕರ್ಮತ್ವವನ್ನು ಹೇಳಿದರೋ ಇವರಿಬ್ಬರೂ ಕೂಡ ಉಭವು ಇವರಿಬ್ಬರೂ ಕೂಡ ತೌ ಉಭ ತವು ನಜಾನೀತ ಅವರಿಗೆ ಸರಿಯಾದಂತಹ ಜ್ಞಾನ ಇಲ್ಲ ಈಗ ಹೇಳು ಅರ್ಜುನ ಇದ್ಞಾನ ಇದೆಯೋ ಇಲ್ವೋ ಅಂತ ನೀನು ಹೇಳಿದೆ ನಾನು ಭೀಷ್ಮಾಚಾರ್ಯರನ್ನು ಕೊಲ್ಲಬೇಕಾಗತ್ತೆ ನಾನು ದ್ರೋಣಾಚಾರ್ಯರನ್ನು ಕೊಲ್ಲಬೇಕಾಗತ್ತೆ ಅಂತ ಎದುರುಗಡೆ ಇರ್ತಕ್ಕಂಥವರು ನೀನು ಆತ್ಮ ಅಂತ ನಾನು ಇಷ್ಟು ಹೇಳಿದ್ದೇನೆ ಇಷ್ಟು ಹೇಳಿದ ಮೇಲೂ ಕೂಡ ನೀನೇನಾದರೂ ಒಂದು ವೇಳೆ ಹೇಳಿದ್ರೆ ಅಯ್ಯೋ ನಾನು ಅಜ್ಜನನ್ನು ಕೊಲ್ಲಬೇಕಾಗತ್ತಲ್ಲ ಅಯ್ಯೋ ನಾನು ಆಚಾರ್ಯರನ್ನು ಕೊಲ್ಲಬೇಕಾಗತ್ತಲ್ಲ ಅಂತ ನೀನು ಅಜ್ಞಾನಿ ನೀನು ಅಜ್ಞಾನಿ ಯಾಕೆ ಆ ದೇಹದಲ್ಲಿ ಇರ್ತಕ್ಕಂಥದ್ದು ಆತ್ಮತತ್ವ ನಿನ್ನ ಎದುರುಗಡೆ ಇರ್ತಕ್ಕಂತಹ ಭೀಷ್ಮಾಚಾರ್ಯರ ದ್ರೋಣಾಚಾರ್ಯರ ದೇಹವನ್ನು ಇಟ್ಕೊಂಡು ಇರ್ತಕ್ಕಂಥದ್ದು ಆತ್ಮತತ್ವ ಆತ್ಮತತ್ವ ಯಾವತ್ತೂ ಕೂಡ ಕೊಲ್ಲಲ್ಪಡುವುದಿಲ್ಲ ಪುನಃ ಏನು ಹೇಳಿದೆ ನಾನು ಕೊಲ್ತೇನೆ ಎಂದೆ ನಿನ್ನಲ್ಲಿರ್ತಕ್ಕಂಥದ್ದು ಹಾಗೆ ನೆನ್ಪಿಟ್ಕೊ ಅದೊಂದೇ ಅಲ್ಲ ನಿನ್ನಲ್ಲಿರ್ತಕ್ಕಂಥದ್ದು ಕೂಡ ನೀನು ಕೂಡ ಹೊರಗಡೆ ಶರೀರ ಕಾಣ್ತಾ ಇದ್ರೂ ಕೂಡ ನಿಜವಾಗಿಯೂ ಆತ್ಮಸ್ವರೂಪ ಈ ಆತ್ಮಸ್ವರೂಪನಾದವನು ಇನ್ನೊಂದನ್ನು ಹೇಗೆ ಇರುವಂತಾ ಒಂದೇ ವಸ್ತು ಇನ್ನೊಂದು ವಸ್ತು ಇನ್ನೊಂದು ಇಲ್ಲವೇ ಇಲ್ಲ ಎಲ್ಲ ರೂಪದಿಂದ ಅವನೇ ಇರ್ತಕ್ಕಂಥದ್ದು ಅವನ ಅವನನ್ನು ಕೊಲ್ತಾನೇ ಯಾವತ್ತೂ ಅವನ ಅವನನ್ನು ಕೊಲ್ಲೋದಿಲ್ಲ ನಮ್ಮ ಲೋಕದಲ್ಲಿ ಕಂಡು ಬರುತ್ತೆ ಹೀಗಾಗಿ ಇಲ್ಲಿ ನೀನು ನಿಜವಾಗಿಯೂ ಅಜ್ಞಾನಿಯ ಸಹಿ ನ ನಮ್ ಹಂತಿ ನನ್ಯತಿ ಆತ್ಮನು ನಿಜವಾಗಿಯೂ ಯಾರನ್ನೂ ಕೊಲ್ಲುವುದಿಲ್ಲ ಮತ್ತು ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ ಅಂದರೆ ಅವನಿಗೆ ಕರ್ತೃತ್ವವೇ ಇಲ್ಲ ಮತ್ತು ಯಾವ ಕರ್ಮಕ್ಕೆ ವಿಷಯವೂ ಅಲ್ಲ ಅವನು ಕರ್ತೃ ಹಾಗೂ ಕರ್ಮ ಇದೆರಡಕ್ಕಿಂತ ಬೇರೆ ವ್ಯತಿರೇಕ ಅವನು ಅವನು ಇದೆರಡಕ್ಕಿಂತ ಬೇರೆ ಅಂತೇಳಿ ಮನಸ್ಸಿನಲ್ಲಿ दृढ़व संस्कार अर्जुन के भगवंत को न जायते म्रियते कदाचि न अयू अभविता वूय अज्य शाश्वत अयम पुराण न हन्यते हमे शरीर पुनः पुनः हेल्ता अद्ने ಯಾಕೆ ನಾನು ಹಿಂದೆ ಹೇಳಿದೆ ಈ ಆತ್ಮ ಕೊಲ್ಲುವವನು ಅಲ್ಲ ಕೊಲ್ಲ ಪಡುವವನು ಅಲ್ಲ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇನ್ನೊಂದ್ಸಲಿ ನಿನಗೆ ಹೇಳ್ತೇನೆ ನ ಜಾ ಇದೆ ಆತ್ಮನು ಹುಟ್ಟುವುದೇ ಇಲ್ಲ ಆತ್ಮ ನೀನು ಅಂದ್ಕೊಂಡಿದ್ರೆ ಆತ್ಮ ಹುಡ್ತಾನೆ ಅಂದರೆ ಆತ್ಮ ಹುಟ್ಟುವುದೇ ಇಲ್ಲ ಹಾಗಾದರೆ ನಾನು ಹುಟ್ಟಿದ್ದೀನಲ್ಲ ಇದೇ ದೇಹ ಹುಟ್ಟಿರೋದು ಆತ್ಮ ಯಾವತ್ತೂ ಹುಟ್ಟುವುದಿಲ್ಲ ಆತ್ಮ ಯಾವುದು ಹುಟ್ಟಿದೆಯೋ ಆ ದೇಹದಲ್ಲಿ ಅಭಿಮಾನವನ್ನು ತಾಳ್ತಾನೆ ಹೀಗಾಗಿ ಆತ ಅದರಲ್ಲಿ ಇರಬೇಕಾಗುತ್ತೆ ಅಭಿಮಾನ ಈಗ ಹೇಗಪ್ಪ ಅಂತ ಹೇಳಿದ್ರೆ ಮನೆ ಕೆಲವ್ರಿಗೆ ಮನೆ ಮೇಲೆ ಎಷ್ಟು ಮುತುವರ್ಜಿ ಎಷ್ಟು ಆಸಕ್ತಿ ಅಂತ ಹೇಳಿದ್ರೆ ಅದಕ್ಕೆ ಬೆಂಕಿ ಹತ್ತಿ ಉರಿತಾ ಇದ್ರು ಕೂಡ ಅದರಿಂದ ಬಿಟ್ಟು ಓಡೋಗಬೇಕು ಅಂತ ಮನಸ್ಸೇ ಬರುದಿದೆ ಅಷ್ಟು ಮುತುವರ್ಜಿ ಅದ್ರ ಜೊತೆ ಭಸ್ಮವಾದರೂ ಪರವಾಗಿಲ್ಲ ಹಾಗೆ ಅಥವಾ ಕಾರು ಬ್ರ್ಯಾಂಡ್ ನ್ಯೂ ಕಾರ್ ಇಟ್ಕೊಂಡಿರ್ತೇವೆ ಅಂತ ಇಟ್ಕೋಣ ಅದು ಇವನ ಪ್ರಾಣವೇ ಆಗಿರುತ್ತೆ ಯಾರಾದರೂ ಅದಕ್ಕೆ ಒಂದು ಇಟ್ಟಿಗೆ ರಫ್ ಅಂತ ಬೀಸಿದ್ರೆ ಇವನು ಇಲ್ಲಿ ಹಾರ್ಟ್ ಡಬ್ ಅಂತ ಬರ್ಕೊಂಡ್ಬಿಡ್ತಾನೆ ಎಲ್ಲಿ ಹೋಯ್ತಲ್ಲಪ್ಪ ಒಂದು ಸ್ಕ್ರಾಚ್ ಆದ್ರೆ ಕೂಡ ಇವನಿಗೆ ಹಾರ್ಟ್ನಲ್ಲಿ ಒಂದು ಸ್ಕ್ರಾಚ್ ಆದಂಗೆ ಬೈಪಾಸ್ ಸರ್ಜರಿ ಮಾಡಿದಂಗೆ ಅವನಿಗೆ ಅನುಭವಕ್ಕೆ ಬರುತ್ತೆ ಅದು ಹೇಗೆ ಅಭಿಮಾನದಿಂದ ನೋಡಿ ಈ ಬಾಹ್ಯಾಭಿಮಾನವೇ ಇಷ್ಟು ನಮಗೆ ಗಾಢವಾಗಿ ಕಾಣ್ತಾ ಇರಬೇಕಾದ್ರೆ ಇನ್ನು ಆತ್ಮಾಭಿಮಾನ ಅಂತಕ್ಕಂಥದ್ದು ಇನ್ನೂ ಎಷ್ಟು ಗಾಢ ಅಂತ ಹೇಳಿದ್ರೆ ನಿಜವಾಗಿಯೂ ಫ್ರೀ ಸ್ವತಂತ್ರನಾಗಿರ್ತಕ್ಕಂಥ ಆತ್ಮ ಎಲ್ಲೆಲ್ಲೂ ಇರ್ತಕ್ಕಂಥ ಆತ್ಮ ಇಂತಹ ಸಣ್ಣ ಒಳಕಾದಂತಹ ಶರೀರದಲ್ಲಿ ಹೇಗೆ ವಿಲ ವಿಲ ಒದ್ದಾಡುತ್ತಾ ಹೇಗೆ ಸಾಧ್ಯ ಇದು ಅಂತಹ ಶಕ್ತಿಶಾಲಿ ಅಂತಹ ಶಕ್ತಿಶಾಲಿಯಾದಂತಹ ಆತ್ಮ ಇಂತಹ ದೇಹಕ್ಕೆ ಸೋತು ಸತ್ತು ಹುಟ್ಟುತ್ತಾ ನಾನು ಎಷ್ಟು ಅಸಂಬದ್ಧ ನೋಡಿದೆ ಇದೆಲ್ಲ ಕೂಡ ಅಭಿಮಾನದಿಂದ ಮಾತ್ರ ಸಾಧ್ಯ ಅಭಿಮಾನ ಆಯಾ ದೇಹಕ್ಕೆ ಅಭಿಮಾನವಿದ್ದಾಗ ಹಾಗು ಉಂಟಾಗುತ್ತೆ ಇದಕ್ಕೆ ಉದಾಹರಣೆ ಹೇಗಪ್ಪ ಅಂತ ಹೇಳಿದ್ರೆ ಎಷ್ಟೋ ವೇಳೆ ಹೇಳಿದ್ದೇನೆ ಇದನ್ನ ಒಂದು ನದಿ ಕಾಸ್ಟ್ ಹರಿತಾ ಇರುತ್ತೆ ಅದ್ರ ಮೇಲೆ ಒಂದು ಸೇತುವೆ ಇರುತ್ತೆ ಆ ಸೇತುವೆ ಮೇಲೆ ನೀವು ನಿಂತ್ಕೊಂಡಿದ್ದೀರಾ ಅಂತ ಇಟ್ಕೋಣ ನೀವು ಆ ಸೇತುವೆಯಿಂದ ಕೆಳಗಡೆ ಹೀಗೆ ನೋಡ್ತೀರಾ ಆಗ ನೋಡಿದಷ್ಟ ನಿಮ್ಗೆ ಏನಾಗುತ್ತೆ ಏನ್ ಅನ್ಸುತ್ತೆ ನಿಮ್ಮನ್ನೇ ನದಿ ಹೀಗೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಅನ್ಸುತ್ತೆ ನೋಡಿ ನಿಜವಾಗಿಯೂ ನದಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆಯಾ ನದಿ ಏನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇಲ್ಲ ನೀವಿರೋ ಎಲ್ಲಿ ಸೇತುವೆ ಮೇಲೆ ಭದ್ರವಾಗೇ ಇದೀರಾ ಕೈ ಹಿಂಗಿಟ್ಕೊಂಡಿರ್ತೀರಾ ಸೇತುವೆ ಮೇಲೆ ಹೀಗೆ ಇಟ್ಕೊಂಡಿರ್ತೀರಾ ಆ ಸೇತುವೆ ಆದರೂ ಕೂಡ ಮನಸ್ಸಿನಲ್ಲಿ ನಿಮಗೆ ಭ್ರಾಂತಿ ಏನು ಉಂಟಾಗುತ್ತೆ ಈ ನದಿ ಜೊತೆಗೆ ಈ ಪ್ರವಾಹ ಜೊತೆಗೆ ಹರಿದು ಹೋಗ್ತಾ ಇದ್ದೀನಿ ಅಂತ ಹೀಗೆ ಶರೀರ ಅಭಿಮಾನಿ ಆತ್ಮ ಭ್ರಮೆ ಉಂಟಾಗುತ್ತೆ ಅದಕ್ಕೆ ಭ್ರಮೆ ಶರೀರ ಹುಟ್ಟುವಾಗ ತಿಳಿಯುತ್ತೆ ತಾನೂ ಹುಟ್ಟಿದೆ ಅಂತ ಹಾಗೆಯೇ ಮರಿಯತೇವಾ ಎಂದಿಗೂ ಕೂಡ ಈ ಆತ್ಮನಾದ್ರು ಸಾಯುವುದಿಲ್ಲ ಆದ್ರೆ ಶರೀರ ನಾಶ ಹೊಂದಾಗ ಅದರಲ್ಲಿ ಚೆನ್ನಾಗಿ ಹಿಟ್ಕೊಂಡಿರುತ್ತಲ್ಲ ಮೀನು ಬಲೆಯನ್ನು ಹೀಗೆ ಹಿಟ್ಕೊಂಡಂಗೆ ಅವಾಗ ಅನ್ಸುತ್ತೆ ಅಯ್ಯೋ ನಾನೇ ಹೋದೆ ಅಂತ ಈ ಶರೀರವೇ ಹೋದೆ ಅಂತ ಅದನ್ನ ಸ್ವಾಮೀಜಿ ಸ್ವಾಮಿ ವಿವೇಕಾನಂದರು ಒಂದು ಜ್ಞಾನಯೋಗ ಅನ್ನುವಂತಹ ಉಪನ್ಯಾಸದ ಒಂದು ಕಡೆ ಹೇಳ್ತಾರೆ ನಾವೊಂದು ವೇಳೆ ಶರೀರ ತೀರಿಸುವುದಕ್ಕಿಂತ ಮುಂಚೆ ಆತ್ಮ ಆತ್ಮಸ್ವರೂಪರು ನಾವು ಅಂತ ಅರಿಯದೆ ಪ್ರಾಣವನ್ನ ಬಿಟ್ಟರೆ ನಮಗೂ ನಾಯಿಗೂ ಯಾವ ವ್ಯತ್ಯಾಸವೂ ಇಲ್ಲ ಯಾಕೆ ಅಂದರೆ ನಾಯಿ ಸಾಯುವಾಗ ಭಾವಿಸತ್ತೆ ನಾನು ಇನ್ನಿಲ್ಲದಂತಾಗ್ಬಿಡ್ತೇನೆ ನಾನು ಝೀರೋ ಆಗಿಬಿಡ್ತೇನೆ ಅಂತ ಆಗ ಅದು ಅತ್ಯಂತ ದಾರುಣದಿಂದ ಸ್ವರದಿಂದ ಕೂಗುತ್ತೆ ಅದು ಯಾಕೆಂದರೆ ತಾನೇ ನಾಶವಾಗ್ತಾ ಇದ್ದೇನೆ ಅಂತ ಶರೀರದಿಂದ ಅಷ್ಟು ಅದಕ್ಕೆ ಅಟ್ಯಾಚ್ಮೆಂಟ್ ಅಲ್ವಾ ಅದು ಹಾಗೆ ನಮ್ಮ ಸ್ಥಿತಿ ಹಾಗಾಗಬಾರ್ದು ನಮ್ಮ ಸ್ಥಿತಿ ಹಾಗಾಗಬಾರ್ದು ಸಾಯುವಕ್ಕಿಂತ ಮುಂಚೆ ಆ ಶ್ರೀರಾಮಕೃಷ್ಣ ಹೇಳಿದ ಹಾಗೆ ಯಾವ ರೀತಿಯಲ್ಲಿ ಕೊಬ್ಬರಿ ಕೊಬ್ಬರಿ ನೋಡಿ ಅಲ್ಲಾಡ್ಸಿದ್ರೆ ಕಟ ಕಟ ಕಟ ಅಂತ ಒಳಗಡೆ ಶಬ್ದ ಬರ್ತೆ ಅಂದರೆ ಡಿಟ್ಯಾಚ್ಡ್ ಆಗಿದೆ ಅಸಕ್ತವಾಗಿದೆ ಆ ರೀತಿ ಆಸಕ್ತ ಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಅಂಟಿಸ್ಕೊಳ್ಳ್ದೆ ಅಂತಹ ಮಾನಸಿಕ ಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಆಗ ನಾವು ನೆಮ್ಮದಿಯಿಂದ ಅತ್ಯಂತ ಶಾಂತ ರೀತಿಯಿಂದ ಈ ಶರೀರವನ್ನು ತಿರಿಸಲಿಕ್ಕೆ ನಮಗೆ ಸಾಮರ್ಥ್ಯ ಬರುತ್ತೆ ಹಾಗೆ ಇಲ್ಲಿಯೂ ಕೂಡ ಈ ಆತ್ಮನ ಈ ತತ್ವವನ್ನು ಯಾಕೆ ಇಷ್ಟಿಷ್ಟು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನನಕ್ಕೆ ನ ಜಾಯತೆ ನ ಮ್ರಿಯತೆ ಆತ ಹುಟ್ಟುವುದೂ ಇಲ್ಲ ನ ಮ್ರಿಯತೆ ಸಾಯುವುದಂತೂ ಇಲ್ಲವೇ ಇಲ್ಲ ಯಾಕೆ ಸಾಯುವುದಿಲ್ಲ ಹುಟ್ಟೇ ಇಲ್ಲ ಹುಟ್ಟಿದ ಮಾತ್ರ ಸಾಯಬೇಕು ಹುಟ್ಟಿದ್ರೆ ಮಾತ್ರ ಸಾಯಬೇಕು ಅವನು ಹುಟ್ಟೇ ಇಲ್ಲ ಇನ್ನು ಸಾಯುವುದು ಹೇಗೆ ಸಾಯುವುದಂತೂ ಪ್ರಶ್ನೆಯೇ ಇಲ್ಲ ಕದಾಚಿತ್ ಅದಕ್ಕೋಸ್ಕರ ಈ ಶಬ್ದವನ್ನು ಹಾಕ್ತಾ ಭಗವಂತ ಕದಾಚಿತ್ ಅಂದ್ರೆ ಎಂದೆಂದಿಗೂ ಕೂಡ ಎಂದಿಗೂ ಕೂಡ ಆತ್ಮನಾದವನು ಆತ್ಮನು ಹುಟ್ಟುವುದಿಲ್ಲ ಮತ್ತು ಸಾಯುವುದೂ ಇಲ್ಲ ನ ಅಯಂ ಮತ್ತು ಈ ಆತ್ಮನು ಭೂತ್ವ ಹಿಂದೆ ಇದ್ದು ನ ಭೂಯ ಅಭವಿದ ಮುಂದೆ ಇಲ್ಲದೆ ಇರುವಂತೆ ಆಗುವವನು ಅಲ್ಲ ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಇದ್ದ ಮುಂದೆ ಅವನಿಲ್ಲ ಹಾಗೂ ಅಲ್ಲ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾಶ ಅಂತಕ್ಕಂಥದ್ದು ಅನೇಕ ವಿಧಿಯಲ್ಲೂ ಹೇಳ್ಬೋದು ಒಂದು ಪ್ರಾಣವೇ ಹೊರಟೋದ್ರೆ ಶರೀರದಿಂದ ಆಗಲೂ ಕೂಡ ನಾಶ ಅಂತ ಹೇಳ್ಬೋದು ಇನ್ನೊಂದು ಮುಪ್ಪಿನಿಂದ ವ್ಯಾಧಿಯಿಂದ ಶೀರ ಜರ್ಜರಿತವಾದಾಗ್ಲೂ ಕೂಡ ನಾಶ ಅಂತ ಹೇಳ್ಬಹುದು ಮತ್ತೆ ಇನ್ನೊಂದು ರೀತಿಯಿಂದಲೂ ಕೂಡ ನಾವು ಇಲ್ಲ ಅಂತ ಹೇಳ್ಬೋದು ಉದಾಹರಣೆಗೆ ಯಾರೋ ಕೇಳ್ತಾರೆ ಸ್ವಾಮಿ ಶುಭ್ರ ಇರಿದ್ದಾರೆ ಮನೆಯಲ್ಲಿ ಅಂತ ಆಗ ಮನೆಯಿಂದ ಒಬ್ರು ಹೇಳ್ತಾರೆ ಇಲ್ಲ ಸ್ವಾಮಿ ಅವರು ಹೊರಟೋದ್ರು ಇದಕ್ಕೇನು ಅರ್ಥ ಹೊರಟೋದ್ರು ಅಂದರೆ ಇಲ್ಲಿಂದ ಹೊರಗಡೆ ಬೇರೆ ಊರಿಗೆ ಹೋಗಿದ್ದಾರಯೋ ಅಥವಾ ಪರಲೋಕಕ್ಕೆ ಹೋಗಿದ್ದಾರಿಯೋ ಎರಡು ಅರ್ಥ ಉಂಟು ಹೌದಲ್ವ ಹೀಗಾಗಿ ಇಲ್ಲದೇ ಇರುವಿಕೆ ಅನ್ನುವುದು ಕೂಡ ಎರಡು ರೀತಿ ಆದ್ದರಿಂದ ಇಲ್ಲದೆ ಇರುವಿಕೆಯನ್ನು ಎರಡೆರಡು ರೀತಿಯಲ್ಲಿ ಭಗವಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ ಹಾಗಲ್ಲ ಮಗು ಇದು ಎರಡು ರೀತಿಯಿಂದಲೂ ಕೂಡ ಆ ರೀತಿ ಅವನು ಅನ್ಸ್ಕೊಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸುಬ್ರಾಯರು ಇದ್ದಿದ್ರೆ ಶರೀರಗತವಾಗಿ ಇದ್ದಿದ್ರೆ ಮಾತ್ರ ಅವರು ಪರ ಊರಿಗೆ ಹೋಗಿದ್ದಾರೆ ಅಥವಾ ಪರ ಲೋಕಕ್ಕೆ ಹೋಗಿದ್ದಾರೆ ಅಂತ ಇಂಟರ್ಪ್ರಿಟೇಷನ್ ಮಾಡ್ಬೋದಿತ್ತು ಆತ್ಮನಿಗೆ ಶರೀರವೇ ಇಲ್ಲ ಶರೀರ ಇಲ್ಲವೇ ಇಲ್ಲ ಇನ್ನು ಅವನು ಬೆಂಗಳೂರಿಂದ ಮೈಸೂರಿಗೆ ಹೋಗೋದು ಹೇಗೆ ಮೈಸೂರಿಂದ ಅಮೇರಿಕಕ್ಕೆ ಹೋಗೋದು ಹೇಗೆ ಅಥವಾ ಅಮೆರಿಕದಿಂದ ಆಸ್ಟ್ರೇಲಿಯಾಕ್ಕೆ ಹರಿದಾಡೋದು ಹೇಗೆ ಸಾಧ್ಯವೇ ಇಲ್ಲ ಅದು ಬೇರೆ ಊರ್ಲಿಕ್ಕೆ ಹೋಗೋಕ್ಕೂ ಸಾಧ್ಯವಿಲ್ಲ ಪುನಃ ಇಲ್ಲಿ ನಾಶ ಹೊಂದಿ ಪರಲೋಕಕ್ಕೆ ಹೋಗುವುದಂತೂ ಇನ್ನೂ ಸಾಧ್ಯವೇ ಇಲ್ಲ ಎರಡಕ್ಕೂ ಕೂಡ ಅವನಿಗೆ ಬೇಕಾದಂತಹ ಶರೀರವೇ ಇಲ್ಲ ಕ್ಯಾರಿ ಮಾಡತಕ್ಕಂತಹ ಶರೀರವೇ ಇಲ್ಲ ವಾಹಕವಾದಂತಹ ಶರೀರವೇ ಇಲ್ಲ ಆದ್ರಿಂದ ಇದೆರಡೂ ಕೂಡ ಸಾಧ್ಯವೇ ಇಲ್ಲ ಅಜ ಅಂದ್ರೆ ಹುಟ್ಟುವುದು ಅಂತ ಹೇಳೋ ಇಲ್ಲ ಹುಟ್ಟಿಲ್ಲದವ ಆತ ಹುಟ್ಟಿಲ್ಲದವ ಭಗವಂತ ಹುಟ್ಟೇ ಇಲ್ಲದವ ಅಥವಾ ಇನ್ನೊಂದು ಅರ್ಥ ಅಜಃ ಅಂತ ಹೇಳಿದ್ರೆ ಎಲ್ಲ ಸೃಷ್ಟಿಗೂ ಮುಂಚೆಯೇ ಇದ್ದವ ಎಲ್ಲ ಸೃಷ್ಟಿಗೂ ಮುಂಚೆಯೇ ಇದ್ದವ ಯಾರೂ ಕೂಡ ಅವನ ಹುಟ್ಟನ್ನು ಕಂಡಿಲ್ಲ ಯಾರೂ ಕೂಡ ಆ ಭಗವಂತನ ಹುಟ್ಟನ್ನು ಕಂಡಿಲ್ಲ ಅದನ್ನೇ ಹನ್ನೊಂದನೇ ಅಧ್ಯಾಯದಿಂದ ಪುನಃ ಅರ್ಜುನ ಹೇಳ್ತಾನೆ ಪದೇ ಪದೇ ಹೇಳ್ತಾನೆ ನಿತ್ಯ ಹುಟ್ಟಿಲ್ಲದೇ ಇರತಕ್ಕಂಥ ಇರೋದ್ರಿಂದ ಆತ ನಿತ್ಯ ಅಂದರೆ ಆತನಿಗೆ ನಾಶದ ಕಲ್ಪನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಪುನಃ ಶಾಶ್ವತ ಹೇಳ್ದ ಹುಟ್ಟೇ ಇಲ್ಲದೆ ಇರೋದ್ರಿಂದ ಆತ ಎಂದೆಂದಿಗೂ ಇರ್ತಕ್ಕಂಥವ್ನು ಪುನಃ ನಮಗಿಲ್ಲಿ ಸಂಶಯ ಉಂಟಾಗತ್ತೆ ನಾವು ಲಾಜಿಕ್ಕಾಗಿ ಥಿಂಕ್ ಮಾಡಿದ್ರೆ ನಾವು ಒಬ್ಬರು ಅಗ್ನೋಸ್ಟಿಕ್ಸ್ ಆಗಿದ್ರೆ ಅಥವಾ ಏತೀಸ್ ಅಥವಾ ಈ ನೈರಾತ್ಮ್ಯವಾದಿಗಳು ಆಗಿದ್ರೆ ನಾವೇನು ಹೇಳ್ತೇವೆ ನೋಡಪ್ಪ ಹುಟ್ಟಿಲ್ಲ ತಾನೇ ಅಂದರೆ ಆ ವಸ್ತುವೇ ಇಲ್ಲ ಹುಟ್ಟಿಲ್ಲ ಅಂತ ನೀನು ಹೇಳ್ದೇ ಇಲ್ವಾ ನಮ್ಮ ಕಣ್ಣಿಗೆ ಈ ಜಗತ್ನಲ್ಲಿ ಕಾಣ್ತಾ ಇರೋದೆಲ್ಲ ಹುಟ್ಟಿದೆ ಹುಟ್ಟಿಲ್ಲದೆ ಇರೋದು ಈ ಜಗತ್ನಲ್ಲಿ ಇಲ್ಲ ಆದ್ದರಿಂದ ನಿಮ್ ಭಗವಂತನೇ ಇಲ್ಲ ಇದು ಲಾಜಿಕ್ ಅದಕ್ಕೆ ಇಲ್ಲಿ ಇನ್ನೊಂದು ಇನ್ನೊಂದು ಹಾಕದ ಶಬ್ದ ಭಗವಂತ ಶಾಶ್ವತಃ ಹುಟ್ಟಿಲ್ಲ ಅಂದ್ರೂ ಕೂಡ ಎಂದೆಂದಿಗೂ ಇರ್ತಕ್ಕಂಥವನು ಆತ ಎಂದೆಂದಿಗೂ ಇರ್ತಕ್ಕಂಥವನು ಶಶ್ವದ್ಭವ ಶಾಶ್ವತಿಕ ಎಂದೆಂದಿಗೂ ಇರ್ತಕ್ಕಂಥವನು ಮತ್ತೆ ಪುರಾಣ ಪುನಃ ಇನ್ನೊಂದು ಹೇಳ್ದ ಪುರಾಣ ಈ ಆತ್ಮನು ಪುರಾಣನು ಪುರಾಣ ಅಂದ್ರೆ ಹಿಂದೆಯೂ ಇದ್ದನು ಈಗಲೂ ಇದ್ದಾನೆ ಎಷ್ಟು ಸ್ವಾರಸ್ಯಕರವಾಗಿ ಇಲ್ಲಿ ಶಬ್ದಗಳನ್ನು ಹಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾವುದೇ ಸಂಶಯ ನಮಗೆ ಬರಬಾರ್ದು ಆತ್ಮನ ವಿವಿಧ ಅವಸ್ಥೆಯಲ್ಲಿ ಸಂಶಯ ಬರಬಾರ್ದು ಹಾಗೆ ಹಾಕ್ತಾ ಇದ್ದಾನೆ ಹಿಂದೆಯೂ ಇದ್ದನು ಮುಂದೆಯೂ ಇಲ್ಲ ಆದರೆ ಶರೀರ ಇಲ್ಲ ಆದ್ದರಿಂದ ಶರೀರಕ್ಕೆ ಸಂಬಂಧಪಟ್ಟಂತಹ ನಾಶವೂ ಇಲ್ಲ ನೋಡಿ ಈಗ ಅರ್ಥ ಆಗ್ತಾ ಇದೆ ನ ಹನ್ಯತೆ ಆದ್ದರಿಂದ ನ ಹನ್ಯತೆ ಹನ್ಯಮಾನೇ ಶರೀರ ಆದ್ದರಿಂದ ಶರೀರ ನಾಶವಾದಾಗ್ಲೂ ಕೂಡ ಇವನು ಮಾತ್ರ ನಾಶವಾಗುವುದಿಲ್ಲ ಕೊಲ್ಲ ಪಡುವುದೂ ಇಲ್ಲ ಯಾವತ್ತೂ ಕೂಡ ಈತ ಕೊಲ್ಲ ಪಡುವುದೇ ಇಲ್ಲ ಶರೀರ ಮಾತ್ರ ಕೊಲ್ಲೆ ಅದಕ್ಕೆ ನಾಶ ವೇದ ಅವಿನಾಶಿನಂ ನಿತ್ಯಂ ಯ ಅಜಂ ಅವ್ಯಂ ಕಥಂ ಸ ಪುರುಷ ಪಾರ್ಥ ಕಂಘಾತಯತಿ ಹಂತಿ ಕಂಪು ಈಗ ಇಷ್ಟನ್ನು ತಿಳ್ಕೊಂಡವ್ರು ಯಾರಿದ್ದಾರೋ ಅಂತಹ ಜ್ಞಾನಿಯ ಬಗ್ಗೆ ಅವರ ವ್ಯವಹಾರದ ಬಗ್ಗೆ ಮಾತನ್ನು ಈ ಮಂತ್ರದಲ್ಲಿ ಹೇಳ್ತಾ ಇದ್ದಾನೆ ಇಲ್ಲಿಯ ತನಕ ನಿತ್ಯದ ಅನಿತ್ಯದ ಸ್ವರೂಪ ನಿತ್ಯಕ್ಕೆ ನಿತ್ಯವಾದಂತಹ ಆತ್ಮ ಅನಿತ್ಯವಾದಂತಹ ಶರೀರಾದಿ ಸೃಷ್ಟಿಯ ಸ್ವರೂಪವನ್ನು ತಿಳ್ಕೊಂಡ್ಮೇಲೆ ಇಷ್ಟನ್ನು ಚೆನ್ನಾಗಿ ತಿಳ್ಕೊಂಡ ಮೇಲೆ ಆತ್ಮದ ಸ್ವರೂಪವನ್ನು ತಿಳ್ಕೊಂಡ್ಮೇಲೆ ವೇದ ಅವಿನಾಶಿನಂ ನಿತ್ಯಂ ಯ ಏನಂ ಅಜಂ ಅವ್ಯಂ ಎಲ್ಲೋ ಪಾರ್ಥ ಪೃಥು ಪೃಥ ಅಥವಾ ಕುಂತಿ ಎಲೋ ಕುಂತಿ ಪುತ್ರನೇ ಇಲ್ಲಿ ಕೇಳು ಯಾರು ಹೀಗೆಂದು ಅರಿಯುತ್ತಾರೆಯೋ ವೇದ ಅಂದರೆ ಅರಿಯುವುದು ಏನಂ ಅಂದರೆ ಈ ಆತ್ಮನನು ನಿತ್ಯಂ ನಿತ್ಯವೆಂದು ಅನಾಶಿನಂ ನಾಶವಿಲ್ಲದವನು ಎಂದು ಅಜಂ ಹುಟ್ಟಿಲ್ಲದವನು ಅವ್ಯಯಂ ಕಡಿಮೆಯಾಗದವನು ಎಂದು ಯಾರು ಹೀಗೆ ಅರಿಯುತ್ತಾರೆಯೋ ಆತ್ಮವನ್ನು ಹೀಗೆಂದು ಅರಿಯುತ್ತಾರೆಯೋ ಅಂತಹ ಪುರುಷನು ಅಂತಹ ಮನುಷ್ಯನು ಯಾರನ್ನು ತಾನೇ ಕೊಲ್ಲುವನು ಯಾರಿಂದ ಯಾರನ್ನು ತಾನೇ ಕೊಲ್ಲಿಸುವ ಆತ ಯಾರನ್ನೂ ಕೂಡ ಕೊಲ್ಲಿಸುವುದು ಇಲ್ಲ ಈಗ ನಿನಗೆ ಬಂದಿರುವಂತಹ ಪ್ರವೃತ್ತಿಯೇನು ಆಲೋಚನೆ ಮಾಡಬೋದು ನೀನೇನು ಹೇಳಿದೆ ಹೇಗಾದರೂ ಮಾಡಿ ನಾನು ನನ್ನ ಗುರುಗಳನ್ನು ನನ್ನ ಅಜ್ಜಂದಿರನ್ನ ಕೊಲ್ಲಲಿ ಅಂತ ಹೇಳಿದೆ ಕೊಲ್ಲಲಿ ಅಂತ ಹೇಳಿದ್ರೆ ನಿನ್ನ ಮನಸ್ಸಿನಲ್ಲಿ ಆಗಲೇ ಕೊಲ್ಲಬೇಕು ಅಂತ ಹೇಳಿ ಬಂದಿತ್ತು ಅದಕ್ಕೋಸ್ಕರ ಯುದ್ಧರಂಗಕ್ಕೆ ಬಂದಿದ್ಯಾ ನಾನು ಅವನ್ನು ಕೊಲ್ಲಬೇಕು ಅನ್ನೋಂಥ ಉದ್ದೇಶದಿಂದ ಬಂದಿದ್ಯಾ ಯಾವ ಉದ್ದೇಶದಿಂದ ಬಂದಿದ್ಯೋ ಆ ಉದ್ದೇಶವೇ ತಪ್ಪು ಯಾಕೆ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಈ ಆತ್ಮನು ಕೊಲ್ಲಲ್ಪಡುವವನೂ ಅಲ್ಲ ಕೊಲ್ಲುವವನೂ ಅಲ್ಲ ಕೊಲ್ಲಿಸುವವನೂ ಅಲ್ಲ ಯಾವುದೂ ಸಾಧ್ಯವಿಲ್ಲ ಆತ್ಮನಿಗೆ ಆದರೆ ನೀನು ಎಲ್ಲ ವಿಪರೀತವಾಗಿ ತಿಳ್ಕೊಳ್ತಾ ಬಂದಿದ್ಯಾ ಆದ್ದರಿಂದ ಸರಿಯಾದ ಜ್ಞಾನವನ್ನು ನಿನಗೆ ಮಾಡಿಸ್ಲಿಕ್ಕೆ ಈಗ ಆತ್ಮದರ್ಶನವನ್ನು ನಿನಗೆ ಮಾಡಿಸಿದೆ ಶಬ್ದದ ಮುಖೇನ ಆತ್ಮದರ್ಶನವನ್ನು ಮಾಡಿಸಿದ್ದೇನೆ ಇದು ಒಂದೇ ಮಾರ್ಗ ನಮಗೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ಥೂಲ ಭೂತಗಳು ಅದರ ತನ್ಮಾತ್ರಗಳು ಸೂಕ್ಷ್ಮ ತನ್ಮಾತ್ರಗಳು ಶಬ್ದ ಅಂತಕ್ಕಂಥದ್ದು ಸೂಕ್ಷ್ಮಾತಿ ಸೂಕ್ಷ್ಮಂತಹ ಆಕಾಶದ ತನ್ಮಾತ್ರ ಆಕಾಶ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾಗಿ ಆತ್ಮನಿಗೆ ಹತ್ತಿರದಲ್ಲಿ ಇರೋದ್ರಿಂದ ಕೇವಲ ಆಕಾಶದ ತನ್ಮಾತ್ರವಾದಂತಹ ಶಬ್ದದಿಂದ ಮಾತ್ರ आत्मन तीढ़ सा इन पृथ्वी तम पृथ्वी तममात्र गंध वासनकोल सा जल तम रस अद्रूड आत्म दर्शन साध्यव अग्निय तम रूप अद्रू कूड़ा आत्म दर्शन साध्यवे ಮತ್ತೆ ವಾಯುವಿನ ತನ್ಮಾತ್ರವಾದಂತಹ ಸ್ಪರ್ಶ ಇದರಿಂದ ಕೂಡ ಆತ್ಮನನ್ನು ಪ್ರತ್ಯಕ್ಷ ಮಾಡಿಸ್ಲಿಕ್ಕೆ ಸಾಧ್ಯವೇ ಆದರೆ ಈ ಶಬ್ದದಿಂದ ಮಾತ್ರ ಈಗ ನೋಡಿ ಎಷ್ಟೆಷ್ಟು ನಿಮಗೆ ಒಂದು ದಿಕ್ಸೂಜಿ ಸಿಕ್ತು ನಿಮಗೆ ಈ ಶಬ್ದದಿಂದ ಹೇಗೆ ಸಿಕ್ತು ನಾನೇನಾದರೂ ನೋಡಿ ಓದಿನ ಕಡ್ಡೆ ಹಚ್ಚಿಬಿಟ್ಟು ಆತ್ಮನನ್ನು ನೋಡಿ ಅಂತ ಹೇಳಿದರೆ ಏನಾಗ್ತಿತ್ತು ನಿಮಗೆ ಅಥವಾ ಪಾನ್ಕ ಕೊಟ್ಬಿಟ್ಟು ಆತ್ಮನ ನೋಡಿ ಇದೇ ರೀತಿ ಆತ್ಮ ಇರ್ತಾನೆ ಅಂದ್ರೆ ಏನ್ ಕಲ್ಪನೆ ಆಗ್ತಿತ್ತು ನಿಮಗೆ ಅಥವಾ ಯಾವುದೋ ಒಂದು ಕಲರ್ ಹೂವು ತೋರಿಸ್ಬಿಟ್ಟು ನೋಡಿ ಇದು ಆತ್ಮ ನೋಡಿ ಅಂತ ಹೇಳಿ ಮಾಡಿದ್ರೆ ಹೇಗೆ ನಿಮಗೆ ಇದ ಕಲ್ಪನೆ ಬರ್ತಿತ್ತು ಅಥವಾ ತಂಗಾಳಿ ಬೀಸುವಲ್ಲಿ ನಿಮ್ಮನ್ನ ಹಿಡ್ಕೊಂಡು ಹೋಯಿತು ಅಂದ್ರೆ ನೋಡಿ ನೋಡಿ ಇದು ಆತ್ಮ ಇದು ಅಂತ ಹೇಳಿ ಇದರಿಂದ ಆತ್ಮವನ್ನು ಅರಿಯಿರಿ ಅಂತ ಹೇಳಿದ್ರೆ ಏನು ಕಲ್ಪನೆ ಉಂಟಾಗ್ತಿತ್ತು ಏನು ಉಂಟಾಗ್ತಿರೋ आगे ये हेल्ता ना निगत अ शब्द आकाश तत्व अमु इंटाता नौड़ी ज्ञान के विषय सित्य मन के विषय सित ध्यान के विषय सित हेटाइ शब्द के चमत्कार अब सूक्ष्माति सूक्ष्म अ शब्द आकाश तन्मात्र अमन नैक्स्ट अद ಉಪನಿಷತ್ನಲ್ಲಿ ಹೇಳ್ತೇನೆ ಆತ್ಮನಃ ಆಕಾಶ ಸಂಭೂತಃ ಆತ್ಮನಿಂದ ಆಕಾಶವೂ ಹುಟ್ಟಿತು ಆಕಾಶಾದ ವಾಯು ಆಕಾಶದಿಂದ ವಾಯು ವಾಯೋರಗ್ನಿ ವಾಯುವಿನಿಂದ ಅಗ್ನಿ ಅಗ್ನೇ ರಾಪ ಅಗ್ನಿಯಿಂದ ಅಪ್ ಅಂದರೆ ಜಲತತ್ವವು ಹುಟ್ಟಿತು ಅದಭ್ಯಪ್ ಪೃಥ್ವೀ ಆ ನೀರಿನ ತತ್ವದಿಂದ ಪೃಥಿವಿಯೂ ಹುಟ್ಟಿತು ಹೀಗೆ ಅದು ಆತ್ಮನಿಗೆ ಅತ್ಯಂತ ಹತ್ತಿರವಾಗಿರೋದ್ರಿಂದ ಆ ತನ್ಮಾತನಿಂದ ನಾನು ನಿಮ್ಮನ್ನು ವ್ಯವಹಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ಅದರಿಂದ ಮಾತ್ರ ಆತ್ಮನಿಗೆ ಅದು ಹತ್ತಿರವಾಗಿರೋದ್ರಿಂದ ನಿಮಗೆ ಆ ಶಬ್ದ ತತ್ವ ಒಂದೇ ಒಂದು ಈ ಗತಿ ಬೇರೆ ಯಾವ ಗತಿಯೂ ಇಲ್ಲ ಅದು ಕೂಡ ನಿಮಗೆ ದಿಕ್ಸೂಜಿಯನ್ನು ಮಾತ್ರ ಕೊಡಬಲ್ಲದು ಹೀಗೆ ತೋರಿಸ್ಲಿಕ್ಕಾಗಲ್ಲ ಅದುವೇ ಅದು ನಿಮಗೆ ಸುಮ್ನೆ ಡೈರೆಕ್ಷನ್ ತೋರಿಸುತ್ತ ಯಾವ ಕಡೆ ಹೋಗಬೇಕು ಅಂತ ಡೈರೆಕ್ಷನ್ ತೋರಿಸುತ್ತೆ ಹಾಗೆ ಈ ಡೈರೆಕ್ಷನ್ ಅನ್ನು ಇಲ್ಲಿ ಭಗವಂತ ನಮಗೆ ಕೊಡ್ತಾ ಇದ್ದಾನೆ ಹೀಗೆ ಈ ರೀತಿಯ ಒಂದು ಜ್ಞಾನವನ್ನು ಯಾರು ಪಡಿತಾ ಆತ್ಮದ ನಿಜವಾದ ಯಥಾರ್ಥ ಜ್ಞಾನವನ್ನು ಯಾರು ಪಡಿತಾನೋ ಅವನು ನಿಜವಾಗಿಯೂ ಕೂಡ ಯಾರನ್ನೂ ಕೊಲ್ಲಿಸನು ಮತ್ತು ಯಾರೂ ಯಾರನ್ನೂ ಕೂಡ ಕೊಲ್ಲನು ಶ್ರೀ ರಾಮಕೃಷ್ಣರ ಶಿಷ್ಯ ಕೋಟಿಗಳಲ್ಲಿ ಅಂದರೆ ಈ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರಾದಂತಹ ಸ್ವಾಮಿ ಅಭೇದಾನಂದ ಜಿ ಮಹಾರಾಜ್ ಅವರ ಹಿಂದಿನ ಹೆಸರು ಕಾಡಿಪ್ರಸಾದ್ ಅವರೊಮ್ಮೆ ಈ ಕಾಶೀಪುರಿನ ತೋಟದ ಆ ಒಂದು ಮನೆಯಲ್ಲಿ ಇರಬೇಕಾಗಿರುವಂತಹ ಸಂದರ್ಭದಲ್ಲಿ ಒಂದು ಕಡೆ ಇದ್ದುಕೊಂಡು ಮೀನನ್ನು ಹಿಡಿತಾ ಇರ್ತಾರೆ ಅದರಲ್ಲಿ ಗಾಳ ಹಾಕೊಂಡು ಮೀನು ಹಿಡಿತಾ ಇರ್ತಾರೆ ಶ್ರೀರಾಮ್ ಕೃಷ್ಣು ಅಲ್ಲಿಂದೋ ಬರ್ತಾರೆ ಅರ್ಧ ಭಾವ ಅವಸ್ಥೆಯಲ್ಲಿ ಬರ್ತಾರೆ ಬಂದುಬಿಟ್ಟು ಹೇ ಏನೋ ಮಾಡ್ತಾ ಇದ್ಯಾ ಏಕೆ ನಾನು ಮೀನು ಹಿಡಿತಾ ಇದ್ದೀನಿ ಹೀಗೆಲ್ಲ ಮಾಡಬಾರ್ದು ಗೊತ್ತಿಲ್ವಾ ಅದು ಹಿಂಸೆ ಆಗುತ್ತೆ ಮೀನಿಗೆ ಮೋಸ ಮಾಡಿ ಅದನ್ನು ಹಿಡಿದು ನೀನು ಕೊಲ್ತಕ್ಕಂಥದ್ದು ಅದು ಹಿಂಸೆ ಆಗತ್ತೆ ಹಾಗೆ ಮಾಡಬೇಡ ಅಂತ ಆಗ ಈ ಕಾಳಿ ಪ್ರಸಾದ ಅವರಿಗೆ ಈ ಶ್ಲೋಕ ಕೊಟ್ಟು ಮಾಡ್ತಾನೆ ಯಾರು ಆತ್ಮನನ್ನು ಹ ಕೊಲ್ಲಿಸುತ್ತಾರೆ ಕೊಲ್ಲುತ್ತಾರೆ ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಏ ಮುಠಾಡ ಅದು ಹಾಗಲ್ಲ ಕಣೋ ನಿಜವಾಗಿಯೂ ಆತ್ಮ ವಸ್ತು ಅದರ ಜ್ಞಾನ ಉಂಟಾದ್ರೆ ಈ ಪ್ರವೃತ್ತಿಯೇ ಕೊಲ್ಲಬೇಕು ಅನ್ನುವಂತ ಪ್ರವೃತ್ತಿ ಅವನಿಗೆ ಕೈಯಿಂದ ಬಿರ್ಟು ಹೋಗುತ್ತೆ ಜ್ಞಾನ ಯಾರಲ್ಲಿ ಉಂಟಾಗುತ್ತೋ ಅವರಲ್ಲಿ ಈ ಅಜ್ಞಾನದ ಕುರುಹುಗಳು ಇರುವುದೇ ಇಲ್ಲ ಈ ಕೊಲ್ಲುವುದು ಕೊಲ್ಲಿಸುವುದು ಅಥವಾ ನಾನು ಸತ್ತೆ ಅಂತ ಭಾವಿಸುವುದು ಇವೆಲ್ಲವೂ ಕೂಡ ಅಜ್ಞಾನದ ಕುರುಹುಗಳು ಅಜ್ಞಾನದ ಚಿಹ್ನೆಗಳು ನೀನು ನೀನು ಹೇಳ್ತಾ ಇರ್ಬೋದು ನಾನೇನು ಕೊಲ್ತಾ ಇಲ್ಲಪ್ಪ ಅಂತ ಆದ್ರೂ ನಿನ್ನ ಹೃದಯದಲ್ಲಿ ನಾನು ನೀನು ಹಿಡಿತಾ ಇದ್ದೇನೆ ಅಂತಲೇ ಬುದ್ಧಿ ಬರ್ತಾ ಇರೋದು ಆ ಬುದ್ಧಿಯನ್ನು ಹೇಗೆ ತೆಪ್ಪಿಸ್ಕೊಳ್ತೀಯ ಆ ಬುದ್ಧಿ ಇಲ್ಲದೆ ಹೋಗ್ಬೇಕಾದ್ರೆ ಸರಿಯಾದ ಜ್ಞಾನ ಇಲ್ಲಿರ್ಬೇಕು ನೀನು ಆತ್ಮ ಅದು ಆತ್ಮ ಸರಿಯೇ ಆದ್ರೆ ಇದು ಮಾತ್ರನಾ ಹೀಗೆ ಸಾಧ್ಯವಿಲ್ಲ ಜ್ಞಾನ ಬಂದಾಗ ತನ್ನಿಂತಾನೇ ಅಹಿಂಸಾದಿ ಎಲ್ಲಾ ದೋಷಗಳು ಕೂಡ ನಿವೃತ್ತಿಯಾಗುತ್ತೆ ಶ್ರೀರಾಮಕೃಷ್ಣ ಹೇಳುವಂತಹ ಮಾತು ಆದ್ರಿಂದ ಈ ಅಪ್ಲಿಕೇಶನ್ ಇದೆಯಲ್ಲ ಈ ಮಂತ್ರಗಳ ಅಪ್ಲಿಕೇಶನ್ ಅನ್ನ ಚೆನ್ನಾಗಿ ಮನನ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದರ ಅನುಭವ ಮಾಡಿದ ಮೇಲೆ ಮಾತ್ರ ಜಗತ್ತಿನಲ್ಲಿ ಉಪಯೋಗಿಸಬೇಕೇ ಹೊರತು ಇಲ್ಲದೆ ಹೋದರೆ ತುಂಬ ಖಚೀತಿಗೆ ಇದು ನಮ್ಮನ್ನ ಇಟ್ಟುಬಿಡುತ್ತೆ ಒಂದು ವೇಳೆ ಅವನಿಗೆ ಆ ಗಾಳದಲ್ಲಿ ಮೀನು ಸಿಕ್ಕುವ ಬದಲು ತಿಮಿಂಗಡವೇ ಸಿಕ್ತು ಅವನು ಹೀಗೆ ಇಟ್ಕೊತು ಅಂದ್ರೆ ಆಗ ಅವನು ಹೇಳಬೇಕಾಗತ್ತೆ ಅವನಿಗೆ ಏ ನಾನು ನೀನು ಆತ್ಮ ನಾನು ಬಿಟ್ಟುಬಿಡು ಅಂತ ಅದು ನೀನು ಯಾವ ದೃಷ್ಟಿಯಿಂದ ನನ್ನ ಕೊಲ್ಲಬೇಕು ಅಂತ ಹೇಳಿ ಗಾಢ ಹಾಕಿದೆಯೋ ಅದೇ ದೃಷ್ಟಿಯಿಂದ ನಾನಿನ ಆಹಾರ ಅಂತ ನಾನು ತಿಂತಾ ಇದ್ದೇನೆ ಎರಡೂ ರೀತಿಯಿಂದ ಸರಿತಾನೆ ಸ್ವಾಮೀಜಿ ಹೇಳ್ತಾರೆ ಒಂದು ಕಡೆ ಮನುಷ್ಯರ ಅಂತ ನಾವು ತಿಳ್ಕೊಂಡಿದ್ದೇವೆ ಈ ಇಡೀ ಸೃಷ್ಟಿಯಾಗಿರತಕ್ಕಂಥದ್ದು ಮನುಷ್ಯನಿಗೆ ಅಂತ ಬೇರೆ ಧರ್ಮದಲ್ಲಿ ಅದೇ ರೀತಿ ಪ್ರೀಚಿಂಗ್ ಮಾಡೋದು ಮ್ಯಾನ್ ಈಸ್ ಮೇಡ್ ದಿಸ್ ಯೂನಿವರ್ಸ್ ಇಸ್ ಮೇಡ್ ಫಾರ್ ಮ್ಯಾನ್ ಸೇಕ್ ಅಂತ ಏನು ಹಾಗಂದರೆ ಏನದು ಏನು ಆ ರೀತಿ ನೀವು ಆಲೋಚನೆ ಮಾಡೋದು ಹಾಗಿದ್ರೆ ಒಂದು ಹುಲಿ ಅವ್ರು ಹೇಳ್ತಾರೆ ಸ್ವಾಮೀಜಿ ಒಂದು ಕಡೆ ಒಂದು ಹುಲಿ ನಿಮ್ಗೆ ಎದುರುಗಡೆ ಬಂತು ಈಗ ನೀವು ಓಡೋದ್ರೆ ಅದಕ್ಕೆ ಸಖತ್ ಬೇಜಾರಾಗುತ್ತೆ ಆ ತಲೆ ಮೇಲೆ ಈ ಕೈ ಉಟ್ಕೊಂಡು ಕೂತ್ಕೊಂಡ್ಬಿಡುತ್ತೆ ಕಂಪ್ಲೇಂಟ್ ಮಾಡುತ್ತೆ ನೋಡಿ ಅವನು ಓಡೋಗ್ತಾ ಇದ್ದಾನೆ ಅವನ್ನ ಭಗವಂತನ ಅಂಗೋದ್ರೆ ಸೃಷ್ಟಿ ಮಾಡಿದ್ದಾನೆ ಅವನು ಯಾಕೆ ಓಡೋಗ್ಬೇಕಾಗಿ ಅದು ಅಷ್ಟೇ ಸರಿ ಹುಲಿಯ ಕಂಪ್ಲೇಂಟು ನಮ್ಮ ಕಂಪ್ಲೇಂಟಷ್ಟೇ ಸರಿ ನೋಡಿ ಹೇಗೆ ಈ ಜಗತ್ತು ನನಗೆ ಮಾಡಿದೆ ಅಂತ ನಾನು ಪ್ರತಿಪಾದಿಸ್ತೀನೋ ಹಾಗೆ ಹುಲಿಯು ಕೂಡ ಹೇಳ್ಬೋದಲ್ಲ ಇವನು ನನಗೋಸ್ಕರ ಮಾಡಿರೋ ಭೋಜನ ಅಂತ ಅದು ಹಾಗಲ್ಲ ಸರಿಯಾದ ಜ್ಞಾನ ನೆಲೆ ನಿಲ್ಲಬೇಕು ಅದು ಹೇಗಪ್ಪ ಅಂತ ಹೇಳಿದ್ರೆ ಸ್ವಾಮೀಜಿ ಒಂದು ಉದಾಹರಣೆ ಕೊಡ್ತಾರೆ ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಆಲ್ವೋರದಲ್ಲಿ ಏಯ್ಟೀನ್ ಒಂದು ಇನ್ಸಿಡೆಂಟ್ ಹೇಳ್ತಾರೆ ಸಾವಿರದ ಎಂಟುನೂರ ಸ್ವಾತಂತ್ರ್ಯ ಸಂಗ್ರಾಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದಲ್ಲಿ ಒಬ್ಬನೊಬ್ಬ ಸನ್ಯಾಸಿಯನ್ನ ಅಲ್ಲಿರತಕ್ಕಂತಹ ಯವನರು ಮುಸಲ್ಮಾನರು ಅನ್ಸುತ್ತೆ ಅಥವಾ ಬ್ರಿಟಿಷರು ಯಾರ ಅವ್ರನ್ನ ಕತ್ತಿಯಲ್ಲಿ ಕೊಚ್ಚಿ ಕೊಲ್ತಾ ಇರಬೇಕಾದ್ರೆ ಆತ ನಗಾಡ್ತಾ ಹೇಳ್ತಾ ಇದ್ದಂತೆ ನಾನ್ ಯಾರೋ ಅದೇ ನೀನು ನಾನ್ ಯಾರೋ ಅದೇ ನೀನು ನಾನ್ ಯಾರೋ ಅದೇ ನೀನು ಅಂತ ಹೇಳ್ತಾ ಇದ್ದ ಇನ್ನೊಂದು ಕಡೆ ಹೇಳ್ತಾನೆ ಅದೇ ಇನ್ನೊಂದು ಒಬ್ಬ ಸನ್ಯಾಸಿಯ ಕತೆ ಅವನ ಕುತ್ತಿಗೆ ಆ ಹುಲಿ ಅವನು ಯಾವಾಗಲೂ ಹೇಳ್ತಾ ಇದ್ದಂತೆ ಸೋಹಮ್ ಸೋಹಂ ಸೋಹಂ ಸೋಹಂ ಅವನೇ ನಾನು ಅವನೇ ನಾನು ಆ ಆತ್ಮವೇ ನಾನು ಆ ಆತ್ಮವೇ ನಾನು ಅಂತ ಒಂದಾನ ಬಾರಿ ಅವನು ಇದಕ್ಕ ಹೋಗ್ತಾ ಇದ್ದಾನೆ ಕಾಂಡಿನಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಎಲ್ಲಿಂದ ಒಂದು ಹುಲಿ ಹಸ್ದಿರೋ ಹುಲಿ ಬಂದು ಅವನು ಕುತ್ತಿಗೆನ ಹಿಗಿಡಿತು ಹಿಡಿದ್ರು ಕೂಡ ಅವನು ಆ ಸೋಹಂ ಬಿಟ್ಟೇ ಇಲ್ಲ ಸೋಹಂ ಸೋಹಂ ಸೋಹಂ ಸೋಹಂ ಅಂತ ಅದು ಎಳ್ಕೊಂಡೋಗ್ತು ಅವನ ಶರೀರವನ್ನು ಅಲ್ಲಿ ಎಳ್ಕೊಂಡೋಗಿ ಅಲ್ಲಿ ಕೊಂದ್ಹಾಕ್ ಅಲ್ಲಿಯದಕ್ಕೂ ಅವನ ಬಾಯಿಯಲ್ಲಿ ಆ ಸೋಹಂ ಸೋಹಂ ಸೋಹಂ ಅನ್ನೋದು ಇಲ್ಲವೇ ಇಲ್ಲ ಕಂಟಿನ್ಯೂಸ್ ಆಗಿ ಇಲ್ಲ ಅದು ಅದು ಅನುಭವ ಅನುಭವ ಯಾವತ್ತೂ ಕೂಡ ಇನ್ನೊಂದರಿಂದ ನಾಶವಾಗುವುದಿಲ್ಲ ನಾನು ಬೆಂಕಿಯನ್ನು ಮುಟ್ಟಿಸು ಸುಟ್ಟೋಯ್ತು ಅಂತ ಇನ್ನೊಬ್ಬರು ಯಾರೋ ಬರ್ತಾರೆ ಮಹಾತ್ಮರು ತಂಪಾಗಿದೆ ಅಂತ ಸುಮ್ಮನೆ ಕೂತ್ಕೊಳ್ಳಪ್ಪ ಮಹಾಶಯ ನನಗೆ ಗೊತ್ತಿದೆ ಇಲ್ಲಯ್ಯ ನಾನು ಲಾಜಿಕ್ ಉಪಯೋಗಿಸ್ತೇನೆ ಬೆಂಕಿ ತಂಪಾಗಿದೆ ಲಾಜಿಕ್ ಉಪಯೋಗಿಸ್ತೇನೆ ತರ್ಕ ಉಪಯೋಗಿಸ್ತೇನೆ ನಾನು ಬೆಂಕಿ ತಂಪಾಗಿದೆ ಇವನು ಒಂದು ಸೋತು ಬಿಡ್ಬಹುದು ಆ ಲಾಜಿಕ್ ಅಲ್ಲಿ ಯಾರೋ ಬೆಂಕಿಯಿಂದ ಕೈ ಸುಡ್ಸ್ಕೊಂಡು ಆದರೂ ಕೂಡ ಅವನಿವನ್ನ ಕಿಂಚಿತ್ತಾದರೂ ಅಲುಗಾಡ್ಲಿಕ್ಕೆ ಸಾಧ್ಯವಾ ಸಾಧ್ಯವಾ ಕಿಂಚಿತ್ತೂ ಕೂಡ ಇವನನ್ನ ಅಲುಗಾಡ್ಸಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಇವನು ಅನುಭವವಾಗಿದೆ ಅದು ಅಷ್ಟು ಆ ಅನುಭವ ಆಗುವ ತನಕ ಈ ಜ್ಞಾನವನ್ನ ನಮ್ಮಲ್ಲಿ ನಾವು ಇಳಿಸ್ಬೇಕು ಇಳಿಸ್ಬೇಕು ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಮನನ ಈ ಮನನದ ವಸ್ತುವನ್ನ ನಾವು ಒಳಗೆ ಹಾಕೊಳ್ತಾ ಇರ್ಬೇಕು ಬೇರೆ ಬೇರೆ ಡೈರೆಕ್ಷನ್ ಇದನ್ನ ನಾವು ಮನನ ಮಾಡ್ತಾ ಇರಬೇಕು ನಮ್ಮ ಕರ್ಮವೂ ನಡೀತಾ ಇರಬೇಕು ಕರ್ಮದ ಮಧ್ಯದಲ್ಲಿ ಈ ಮನನ ಒಂದು ಪ್ರಕ್ರಿಯೆಯು ಕೂಡ ಮನಸ್ಸಿನಲ್ಲಿ ನಡೀತಾ ಇರಬೇಕು ಆಗ ಮಾತ್ರ ಅದು ಘನ ವಸ್ತುವಾಗಿ ನಮ್ಮ ಜೀವನದಲ್ಲಿ ಸ್ಫುಟವಾಗಿ ಹೊರಗಡೆ ತೋರುತ್ತೆ ಹೀಗೆ ನಮ್ಮ ಹಾರ್ಟ್ ಬೀಟ್ ಇದೆಯಲ್ಲ ಅಷ್ಟೇ ನೈಜವಾಗಿ ಆ ಜ್ಞಾನ ಅಂತಕ್ಕಂಥದ್ದು ಬೀಟ್ ಮಾಡುತ್ತೆ ಹೊಡ್ಕೊಳುತ್ತೆ ಇಲ್ಲದೆ ಹೋದರೆ ಹೇಳ್ತಾರಲ್ಲ ಒಬ್ಬರು ಮನೆಯಲ್ಲಿ ಒಂದು ಗಿಣಿ ಇತ್ತಂತೆ ಅದಕ್ಕೆ ಕರ್ಸಿಕೊಟ್ಟಿತ್ತಂದ್ರೆ ರಾಮ ರಾಮ ಅನ್ನು ಅಂತ ಏನು ಎಷ್ಟು ಸಿಹಿಯಾದಂಥ ಧ್ವನಿಯಿಂದ ರಾಮ ರಾಮ ಅಂತ ಎಲ್ರೂ ಹೇಳಿ ಎಲ್ಲರೂ ಹೊಗಳಿದ್ದೇ ಹೊಗಳ್ರು ಒಮ್ಮೆ ಅವ್ರ ಮನೆ ಬೆಕ್ಕು ಇದ್ರೇನೋ ಆಕ್ಸಿಡೆಂಟ್ ಆಗಿ ಬಾಗಿಲು ತೆಗೆದಿತ್ತು ಕಜಕ್ ಅಂತ ಹಿಡ್ಕೊಂಡ್ಬಿಡ್ತು ಗಿಡಿಯನ್ನು ಹಿಡ್ಕೊಂಡಾಗ ಇದರ ಬಾಯಿಗೆ ಏನು ಬರಬೇಕಾಗಿತ್ತು ಇಷ್ಟು ವರ್ಷ ಹೇಳ್ಕೊಟ್ಟಿರೋದು ರಾಮ ರಾಮ ಬರಬೇಕಾಗಿತ್ತು ಕ್ಯಾ ಕ್ಯಾ ಅಂತ ಅದರ ಸ್ವಭಾವ ಸ್ವಭಾವ ಬಿಟ್ಟು ಹೋಗಲಿಲ್ಲ ಅದಕ್ಕೆ ಆ ಟೈಮಲ್ಲಿ ಏನಾದರೂ ರಾಮ ರಾಮ ಅಂತ ಹೇಳಿದ್ರೆ ಅದು ಮುಕ್ತವಾಗಿಬಿಡ್ತೀವಿ ಬೆಕ್ಕು ಹಿಡಿದು ಬೆಕ್ಕು ಹಿಡಿದಾಗ ಆದರೆ ಅದು ಏನ್ಮಾಡ್ತು ಅದು ತಿಳ್ಕೊಂಡಿದ್ದೇನು ನಾನು ಈ ಶರೀರ ಅಂತ ಆದ್ದರಿಂದ ಜ್ಞಾನ ಬರೀ ಬಾಯಲ್ಲಿ ಹೇಳ ಸಾಕಾಗಲ್ಲ ಆ ರಾಮ ತತ್ವ ಒಳಗಡೆ ಇಳಿದು ನಮ್ಮ ಜೀವನವೇ ರಾಮಮಯವಾಗಲಿದೆ ಆಗ ಶರೀರ ತ್ಯಾಗ ಮಾಡುವಾಗಲೂ ಕೂಡ ರಾಮ ಅನ್ನೋದೇ ಬರುದು ಆಗ ಮಾತ್ರ ಅದು ರಾಮತ್ವವನ್ನು ಹೊಂದುತ್ತೆ ಆಗ ನಮಗೆ ಆರಾಮ ಸಿಗುತ್ತೆ ಇಲ್ಲೇ ಹೋದರೆ ಅಲ್ಲಿಯ ತನಕ ನಮಗೆ ಆರಾಮ ಇಲ್ಲ ಕೇವಲ ರಾಮ ರಾಮ ಮಾತ್ರ ಆದ್ದರಿಂದ ಇಷ್ಟನ್ನ ಹೇಳಿ ಮುಂದಿನ ಉಪನ್ಯಾಸದಲ್ಲಿ ಪಠ್ಯ ಉದಾಹರಣೆಯನ್ನು ಭಗವಂತ ಹೇಗೆ ಕೊಡ್ತಾನೆ ಅನ್ನೋದನ್ನ ನೋಡೋಣ ಪೂರ್ಣಮದಃಪೂರ್ಣ ಇದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಿಶಾಂತ ಹರಿ ತತ್ಸತ್ ಶ್ರೀಕೃಷ್ಣರ್ಪಣಮಸ್ತು